ಆದೂ ಆಕೃತಿ ತೇನ ವಿಘ್ನಾ ಪ್ರಣಶ್ಯಂತ ಸಿದಿೋರಾಸ್ತ್ರಸಿಕ ಶಿಷ್ಯಾತಿವತ್ಸಲಾನ್ ಧೀರನ್ ಬಾಳಗಾರೂನ್ ಶರ್ವಾರ್ಕೃಂದೇನಾೇ आनंदतीर्थार्य शिरो मणेस्तते नि वेदव्यासगुणावास विद्याधीशाबश निराश गलेश लक्ष्मीतलाजलाय पदाबुज प्रणमा हयग्रीव देवताचक्रवर्ति नारायणा परिपूर्णगुणाणवाय ना विश्वदयस्थिलो नियति प्रदा ज्ञान प्रदाय विबुसुरसौख्य दुख सत्कार वितताय नमो नमस्ते नारायण सुरगुर जगदीकनाथ भक्त प्रिं सकलोक नमस्कृत्यवर्जितज विभुमामीशेग्नमरासुर्यम व्यासं ततो श्री नारायण नमस्कृत नरंच हरिओं आचार्यलू अत्यलक्षकुट तरी बे विचार हरिर्यतु वायु रिति वेदवच प्रसिद्ध अास्तविकवा बंद मतलब वालिया परमात्म याक संहार सुग्रीवन पक्षा हिड़ला निर्णय को भाग अली तनक स्वल मध्य अंतर आदि अद्विदे कथया निको ಪರಮಾತ್ಮ ಇಲ್ಲಿ ತನಕ ಅರಣ್ಯದಲ್ಲೆಲ್ಲ ಸಂಚರಣ ಮಾಡಿ ಅಲ್ಲೆಲ್ಲ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ದ ಎಲ್ಲ ಋಷಿಗಳು ಮುನಿಗಳು ಪ್ರಾರ್ಥನೆ ಮಾಡಿದಾಗ ರಾವಣನನ್ನು ಕೊಲ್ಲಿಕ್ಕೆ ಲೆಕ್ಕಾಚಾರ ಹಾಕಿದ್ದ ಅದರ ಆರಂಭವೇ ಶೂರ್ಪಣೆಗೆ ಮಾಡಿದಂತಹ ಮುಖದ ವಿಕಾರ ಅದನ್ನು ಪ್ರಚೋದನೆ ಮಾಡಿ ಕರ್ಕೊಂಡು ಕರ್ಕೊಂಡು ಬಂದಾಗ ನೇರ ಬರಲಿಲ್ಲ ಮಾರೀಚನನ್ನು ಕಳಿಸಿದ್ದು ಸೀತಾಕೃತಿಯನ್ನು ಆತ ಅಪಹರಣ ಮಾಡಿತ್ತು ಜಟಾಯುವಿನ ಉದ್ಧಾರ ಪ್ರಕರಣ ಗಬಂಧಾಸುರನನ್ನು ಉದ್ಧಾರ ಮಾಡಿತ್ತು ಇವೆಲ್ಲ ಮಾಡಿದ್ದಾ ಶಬರಿಯ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಶರಭಂಗ ಋಷಿಗಳು ಮುಂತಾದವರೆಗೂ ಉದ್ಧಾರ ಮಾಡಿದ್ದು ಇವೆಲ್ಲ ಪ್ರಕರಣಗಳು ಅರಣ್ಯಕಾಂಡದಲ್ಲಿ ಬಂದ ಪ್ರಕರಣ ಇದನ್ನೆಲ್ಲ ಚಿತ್ರಣ ಮಾಡ್ತಾ ಹನುಮಂತದೇವರ ಭೇಟಿಯನ್ನು ಋಷಮುಖ ಪರ್ವತದಲ್ಲಿ ಭಗವಂತ ಮಾಡಿದ ಇದು ಹೇಳಬೇಕಾದ ಪ್ರಸಂಗ ಇಷ್ಟಿದೆ ಆದರೆ ಹನುಮಪ್ಪನನ್ನು ಭೇಟಿ ಮಾಡಿದ ಪ್ರಸಂಗವೇ ಎಷ್ಟು ಸದಸಾಗಿತ್ತು ಅಂತ ಅದು ವಾಲ್ಮೀಕಿ ರಾಮಾಯಣ ಕೂಡ ನೋಡಬಹುದು ಆಚಾರ್ಯ ಅಂತಾರೆ ಹಿನ್ನೆಲೆಯನ್ನು ಹೇಳ್ತಾರೆ ದೇಹೇ ಬಿ ಎತ್ತರ ಹಾಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಆವನು ತೊಲಗಿ ಹರಿತಾ ತೊಲಗುವ ಶ್ರೀಪಾದರಾಜರ ಮಾತಾಡಿದ್ದಾರೆ ಆ ವಾಯು ನಮ್ಮ ಕುಲಗುರುರಾಯನು ಯಾರಿದ್ದರೆ ಭಗವಂತನು ಅಲ್ಲಿರ್ತಾನೋ ಶರೀರದಲ್ಲಿ ಯಾರಿಲ್ಲ ಅಂದರೆ ಭಗವಂತನೂ ಇರೋಲ್ವೋ ಅಂಥ ವ್ಯಕ್ತಿ ಮುಖ್ಯಪ್ರಾಣ ಯಾಕೆ ಮುಖ್ಯಪ್ರಾಣದೇವರಿಗೆ ಮಾತ್ರ ಯಾಕೆ ಹಾಗೆ ಇಂದ್ರ ದೇವರಿಗೂ ಹಾಗೆ ಮಾಡಲಿ ವರುಣದೇವರಿಗೆ ಸೂರ್ಯ ದೇವರಿಗೆ ಯಾರಿಗೂ ಇಲ್ಲ ಯಾಕಿಲ್ಲ ನೀವು ಅವತಾರ ರೂಪ ನೋಡಿದ್ರೆ ಗೊತ್ತಾಗ ನಮ್ಗೆ ಅಲ್ಲಿ ಗೊತ್ತಾಗಲ್ಲ ಮುಖ್ಯವಾಗಿ ಉಸಿರಾಟ ಇದ್ದರೆ ಭಗವಂತ ಇರ್ತಾನೆ ಅನ್ನೋದು ಬೇರೆ ಆದರೆ ಯಾಕಷ್ಟು ಮಹತ್ವ मुख्यप्राण दचार्य हेतर कस्मिवी तथि सोवतारे यारे शरीर दी नानी यार हरट्रे नानुरबड़े अंत वेदमंत्र भगवंत आ वेदवचन उल्लेखम अदे पंडिताचार्यार श्रुतिशतचाख्यणय बनी साठिया हाकिोण ನೂರಾರು ಶೃತಿಗಳನ್ನ ನೂರಾರು ತರಹದ ಸ್ಮೃತಿ ವಾಕ್ಯಗಳನ್ನ ನೋಡೋಣ ಮುಖ್ಯ ಪ್ರಾಣ ದೇವರ ಜೀವೋತ್ತಮತ್ವವನ್ನು ಸಾರುವ ಪ್ರಮಾಣಗಳು ಎಷ್ಟಿದ್ದಾವೆ ಅಂತ ಜಾಗರಣ ಬನ್ನಿತ್ತಾರೆ ವಾಯುಪರತ್ವ ಸಮರ್ಥನ ಅಂತ ಕಾಶಿ ಆಚಾರನೆಲ್ಲ ಒಂದ್ಕಡೆ ಉಲ್ಲೇಖ ಮಾಡಿ ಅರ್ಥ ಮಾಡಿಕೊಟ್ಟಾರೆ ಕೂಡ ನೂರಾರು ಅನ್ನೋದಕ್ಕೆ ನೂರಾರು ಇದ್ದಾವೆ ಅನ್ನೋದನ್ನು ತೋರಿಸ್ತಾರೆ ಕೂಡ ಇವತ್ತಿಗೂ ನಮ್ಗೆ ಆ ಪ್ರಮಾಣಗಳೆಲ್ಲ ಉಪಲಬ್ಧ ಇದ್ದಾರೆ ಆಚಾರ್ಯರು ಒಂದನ್ನು ತೋರಿಸಿಕೊಂಡು ತಸ್ಮಾತ್ಸ ಮಾರುತಿ ಕೃತೇ ರವಿಚಂಬರ ಅದರ ಕಡೆಗೆ ಕನ್ಕ್ಲೂಷನ್ ಅದನ್ನು ಸಂಪೂರ್ಣವಾಗಿ ಪರೆಯವಸಾರ ಮಾಡಿ ಮಾತಾಡ್ತಾರೆ ಅಂದರೆ ಒಟ್ಟಾರೆ ಅಭಿಪ್ರಾಯ ಮುಖ್ಯಪ್ರಾಣದೇವರಿದ್ದರೆ ಅವರು ಏನು ಹೇಳ್ತಾರೋ ಏನು ಮಾಡ್ತಾರೋ ಆ ಕೆಲಸ ಮಾಡಿದ್ದೀನಿ ಇಲ್ಲಾಂದ್ರೆ ಇಲ್ಲ ಯಾಕೆ ಹೀಗೆ ಅದು ಉಪನಿಷತ್ನಾದ ನೋಡಬೇಕು ಭಗವಂತ ಮಹಾಕರುಣಿ ಈಗ ಒಂದು ಸುಮ್ಮನೆ ಒಂದು ಒಂದು ಮಠನೋ ಅಥವಾ ಯಾವ್ದಾರು ಒಂದು ದೃಷ್ಟಾಂತ ತಗೊಂಡ್ರೆ ಗೊತ್ತಾಗತ್ತೆ ಮನೆಯಲ್ಲಿ ಒಬ್ಬ ಯಜಮಾನ ಮನೆಯಲ್ಲಿ ತುಂಬಾ ಹಿರಿಯ ಒಬ್ಬ ತಾತ ತುಂಬಾ ಕಾರುಣ್ಯ ಎಲ್ರ ಮೇಲೂ ಬಹಳ ಪ್ರೀತಿ ಯಾರೇ ತಪ್ಪಾಡಿದ್ರು ಬೇಡಪ್ಪ ಅವ್ರಿಗೇನು ಶಿಕ್ಷೆ ಹಾಕ್ಬೇಕು ಇಷ್ಟು ಕಾರುಣ್ಯ ತುಂಬಾ ಕಾರುಣ್ಯ ಹೆಚ್ಚಾದ್ರೆ ಏನಾಗುತ್ತೆ ತಪ್ಪಾಡಿದ್ರು ಶಿಕ್ಷೆ ಹಾಕ್ದೇ ಇದ್ರೆ ಏನಾಗುತ್ತೆ ಕೆಟ್ಟವರಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಟ್ಟಂತಾಗತ್ತೆ ನಾವೇನು ಮಾಡಿದ್ರು ಇವರು ರಕ್ಷಣೆ ಸಿಗತ್ತೆ ಅಂತ ಆಗ್ಬಿಡತ್ತೆ ಅವಾಗ ಕೆಟ್ಟವರು ಮತ್ತಷ್ಟು ಒಳ್ಳೆಯವರನ್ನ ತುಳಿಲಿಕ್ಕೆ ಶುರು ಮಾಡ್ತಾರಷ್ಟೆ ಅದಾಗಬಾರ್ದಂತಿದ್ರೆ ಏನ್ ಮಾಡಬೇಕು ಶಿಕ್ಷೆ ಹಾಕಬೇಕು ಮನೆಯ ಹಿರಿಯರೇ ಶಿಕ್ಷೆ ಹಾಕಿದ್ರೆ ಏನಂತಾರೆ ಜನ ನೋಡಪ್ಪ ಒಬ್ರಿಗೊಂದೊಬ್ಬರು ಮುಂದೆ ಮಾಡುತ್ತಾರೆ ಅಂತಂತಾರೆ ಶಿಕ್ಷೆ ಹಾಕಿದ್ರೆ ಒಂದು ರೀತಿಯಲ್ಲಿ ದೋಷ ಹಾಕದೇ ಇದ್ರೆ ಒಂದು ರೀತಿಯಲ್ಲಿ ದೋಷ ಹಾಗಾದ್ರೆ ಏನ್ಮಾಡ್ಬೇಕು ಅದಕ್ಕೆ ಅವನೇನಂತಾರೆ ನೋಡಪ್ಪ ನಾನು ಅತ್ಯಂತ ಕರುಣಿ ನಾನೇನು ಮಾಡಲಾರೆ ಅದಕ್ಕೇನೆ ನಾನು ಆಡಳಿತವನ್ನೆಲ್ಲ ನೋಡ್ಕೊಳ್ಲಿಕ್ಕೆ ನನ್ನ ಮಗನಿಗೆ ಹೇಳಿದ್ದೇನೆ ಮನೆ ಜವಾಬ್ದಾರಿ ಹೊತ್ತವು ಅವನು ಏನು ಹೇಳ್ತಾನೆ ಆ ರೀತಿಯಲ್ಲಿ ನಾನು ಶಿಕ್ಷೆ ಕೊಡಬೇಕು ಅಂದರೆ ಕೊಡ್ತೇನೆ ಇಲ್ಲ ಅಂದರೆ ಇಲ್ಲ ಹಾಗೆಯೇ ಭಗವಂತ ಅತ್ಯಂತ ಕರುಣಿ ಎಲ್ಲರನ್ನೂ ಸೃಷ್ಟಿಗೆ ತರ್ತಾನೆ ಒಬ್ರಿಗೊಂದು ಒಬ್ರಿಗೊಂದು ಮಾಡೋ ಹಾಗಿಲ್ಲ ಯಾರೇನು ಅಪರಾಧ ಮಾಡಿದರೂ ಕ್ಷಮ ಮಾಡಬೇಕು ಅಷ್ಟು ಕಾನೂನಿ ಇದೆ ಹಾ ಅದನ್ನೇ ದುರ್ಬಳಕೆ ಮಾಡಿಕೊಳ್ಳುವವರು ಹೆಚ್ಚಿದ್ದ ಅದಕ್ಕೇನು ಮಾಡಿಬಿಟ್ಟಾರೆ ಮುಖ್ಯ ಪ್ರಾಣ ದೇವರಲ್ಲಿ ಇಟ್ಬಿಡ್ತಾರೆ ಮುಖ್ಯ ಪ್ರಾಣ ದೇವರಲ್ಲೂ ಅಪಾರ ಕಾನೂನಿ ಇದ್ದರೂ ಅವರು ಹಾಗೆ ಮಾಡುವ ಹಾಗಿಲ್ಲ ಏನಾರು ಮಾಡಲಿ ಬಿಡಪ್ಪ ಅಂತ ಕರುಣಾ ತೋರಿಸೋ ಆಗಿಲ್ಲ ಯಾಕೆ ನಮ್ಮಪ್ಪನಿಗೆ ದ್ರೋಹ ಮಾಡ್ತಾ ಇದ್ದೀರಿ ನನಗೆ ಮಾಡಿದ್ರೆ ನಾ ಸಹಿಸಿಕೊಳ್ಬಹುದು ನಮ್ಮಪ್ಪನಿಗೆ ಮಾಡಿದಾಗ ನಾ ಸಹಿಸಿಕೊಳ್ಳೋ ಹಾಗಿಲ್ಲ ಭಗವದಾಗ್ಞಾಮನ ವೀರ್ಥರಾತ್ರಿಂದ ನಾ ಶಿಕ್ಷೆ ಕೊಡಲೇಬೇಕು ಶಿಕ್ಷೆ ಕೊಡಿಸಲಿಕ್ಕೆ ಬೇಕು ನೋಡಿ ಈ ಈ ಒಂದು ನಿರ್ಬಂಧ ಭಾಳ ಸೊಗಸಾಗಿದೆ ಅದಕ್ಕೆ ಭಗವಂತ ಮಾತನಾಡೋದು ಮುಖ್ಯ ಪ್ರಾಣಿ ಏನು ಹೇಳ್ತಾನೋ ಅದನ್ನು ಕೇಳ್ತೇನೆ ಅದು ಕೇಳಲಿಕ್ಕೆ ಇದೊಂದು ಕಾರಣ ಇದೆ ದುಷ್ಟರನ್ನ ಶಿಕ್ಷಿಸಲಿಕ್ಕೆ ಶಿಷ್ಟರನ್ನು ಮಾತ್ರ ಉದ್ಧಾರ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನ ಸಾರ್ವಕಾಲೀನವಾಗಿ ಭಗವಂತ ಮಾಡಿಕೊಂಡಿದ್ದಾರೆ ಅಂದ ಮೇಲೆ ಮುಖ್ಯಪ್ರಾಣ ದೇವರು ಎಲ್ಲಿರ್ತಾರೋ ಅಲ್ಲಿರ್ತಾರೆ ಮುಖ್ಯಪ್ರಾಣ ದೇವರೇನು ಹೇಳ್ತಾರೆ ಅವನು ಕೇಳ್ತಾರೆ ದೇವರು ಯಾರನ್ನು ಹಿಡಿತಾರೆ ಅವನ ಹಿಡಿತಾರೆ ಇಷ್ಟೆ ಇದು ವ್ಯವಸ್ಥೆ ಇದು ವೇದ ಮಂತ್ರಗಳನ್ನು ತೋರಿಸಿಕೊಡಿ ಇದು ಸೂಕ್ಷ್ಮ ಎಲ್ರಿಗೂ ಅರ್ಥ ಆಗೋಲ್ಲ ಎಲ್ಲರೂ ಏನು ಭಾಗವತದಲ್ಲಿ ಸಪ್ತಮ ಸ್ಕಂಧದಲ್ಲಿ ಪ್ರಶ್ನೆ ಬರುತ್ತೆ ಇಂದ್ರ ದೇವರಿಗೋಸ್ಕರ ಭಗವಂತ ಯಾವುದೇ ಇಂದ್ರನ್ನು ಬೇಕಾದರೂ ಹೊಡಿತಾರೆ ಭಗವಂತ ಎಲ್ಲೋ ಇಂದ್ರಪಕ್ಷಪಾತಿ ಇರಬೇಕು ಅಂತ ಪ್ರಶ್ನೆ ಮಾಡಿದ್ದರು ಅದರ ಹಿನ್ನೆಲೆ ಅರ್ಥ ಆಗಿರಲಿಲ್ಲ ಅದೇ ಇಂದ್ರಾವತಾರಿಯಾದ ಬಾಲಿಯನ್ನು ಹೊಡೆದ ಮೇಲೆ ಎಲ್ರಿಗು ಓ ದೇವರ ಇಂದ್ರ ಪಕ್ಷಪಾತಿ ಅಲ್ಲ ಹಾಗಾದ್ರೆ ಹಿನ್ನೆಲೆ ಏನೋ ಇದೆ ಅಂತ ಯಾರು ಮುಖ್ಯಪ್ರಾಣದೇವರು ಮುಖ್ಯಪ್ರಾಣದೇವರು ಎಂದೂ ಭಗವಂತನಿಗೆ ಲೇಷ ಕೂಡ ದ್ರೋಹ ಮಾಡಿದ ಅವರ ಪಕ್ಷಪಾತಿ ಅಂದರೆ ತಪ್ಪೇನಲ್ಲ ಸತ್ಪಕ್ಷಪಾತಿ ಮುಖ್ಯಪ್ರಾಣ ದೇವರಿಗೆ ಮಾತನಾಡಿದ್ದಾರೆ ಸಜ್ಜನರಲ್ಲಿ ಪಕ್ಷಪಾತ ಮಾಡುತ್ತಾರೆ ಒಳ್ಳೆಯವರನ್ನೇ ಹಿಡಿತಾರೆ ಅಂತಂದರೆ ಅದು ತಪ್ಪಾ ಕೆಟ್ಟು ಕೂಡ ಒಳ್ಳೆ ಗುಣ ಅಂತಾರ ಅದನ್ನು ಭಗವಂತ ಮುಖ್ಯಪ್ರಾಣ ಪಕ್ಷಪಾತಿ ಮುಖ್ಯ ಪ್ರಾಣ ದೇವರು ಯಾರನ್ನು ಹಿಡಿತಾರೋ ಅವ್ನ ಹಿಡಿತಾರೆ ಯಾರು ಅವರನ್ನ ಬಿಟ್ಟಿರ್ತಾರೆ ಅವ್ರನ್ನ ಭಗವಂತನು ಕೂಡ ಹಿಡಿಯುವಲ್ಲ ಇದೇ ರಹಸ್ಯ ಇದನ್ನು ತೋರಿಸ್ತಾ ಏ ವಂಶ ಕೃಷ್ಣ ತರುಣ ಅರ್ಜುನ ರಮ್ಯ ರಕ್ಷತೆ ಭೀಮಾಥಮೇವ ತವಿಜಮಿ ಹತ್ಯ ಇಷ್ಟು ವಿಚಿತ್ರ ಅಂದರೆ ರಾಮಾಯಣ ಹೇಳ್ತಾ ಇರೋರು ಇದ್ದಕ್ಕಿದ್ದಾಗಿ ಭಾರತಕ್ಕೆ ಹೋದು ಇದರಿಂದಲೇ ಇದೇ ಕಾರಣದಿಂದಲೇ ಭೀಮಾರ್ಥನೇವ ಅರ್ಜುನ ಮಪಿ ಭೀಮಸೇನ ದೇವರಿಗೋಸ್ಕರನೇ ಅರ್ಜುನನನ್ನು ರಕ್ಷಣೆ ಮಾಡಿದ್ದು ಅರ್ಜುನನ ರಥಕ್ಕೆ ಸಾರಥಿಯಾಗಿದ್ದು ಭೀಮನಿಗೋಸ್ಕರ ಅದು ಕೇವಲ ನೇರವಾಗಿ ಅರ್ಜುನನ ಮೇಲಿದ್ದ ಪ್ರೀತಿಯಿಂದ ಅಲ್ಲ ಯಾಕೆಂದ್ರೆ ಈತ ಅಲ್ಲಿ ವಾಲಿಯಾಗಿದ್ದಾಗ ಹೊಡೆತ ತಿಂದಿದ್ದ ಅರ್ಜುನ ಆದರೆ ಈಗ ಅಪಾರ ಪ್ರೀತಿಯನ್ನು ಕಳಿಸಿದ ಇಬ್ಬ ಇಬ್ಬರೇ ಅತ್ಯಂತ ಉಂಟೆ ನಡೆದಿದೆ ಅದೇ ರವಿಜಾ ಅಂದ್ರೆ ಸೂರ್ಯಪುತ್ರ ಸುಗ್ರೀವ ರಾಮದೇವರಿಗೆ ಬಹಳ ಬೇಕು ಇಲ್ಲಿ ಅದೇನೆ ಕಷ್ಟಾವತಾರದಲ್ಲಿ ಹೊಡೆಯುವಂತಲೇ ಅಂತ ಹೇಳುತ್ತಾನೆ ಹೊಡೆಸ್ತಾರೆ ವಿಚಿತ್ರ ಒಂದು ಕಡೆಯಲ್ಲಿ ಅದೇ ಸೂರ್ಯಪುತ್ರನನ್ನೇ ಸುಗ್ರೀವನಾಗಿದ್ದಾಗ ಹಿಡಿತಾನೆ ಕರ್ಣನಾಗಿದ್ದಾಗ ಬಿಟ್ಟು ಬಿಡ್ತಾನೆ ಅದೇ ಇಂದ್ರಪುತ್ರನನ್ನೇ ವಾಲಿಯಾಗಿದ್ದಾಗ ಹೊಡಿತಾನೆ ಈ ಅರ್ಜುನನಾಗಿದ್ದಾಗ ಹಿಡಿತ ಯಾಕೆ ಒಬ್ಬ ವ್ಯಕ್ತಿಯನ್ನೇ ಹೀಗೆ ಮಾಡುತ್ತಾನೆ ಅಂದ್ರೆ ಕಾರಣ ಇರಬೇಕಲ್ಲಿ ನಾವು ವಿಚಾರ ಮಾಡ್ತಾ ಹೋದಾಗ ಈ ಎಲ್ಲೆಲ್ಲಿ ಭಗವಂತ ಹಿಡಿದಿದ್ದಾರೆ ಅಂತ ನೋಡ್ಲಿಕ್ಕೆ ಹೊರಟ್ರೆ ಒಂದ್ ಕಡೆಯಲ್ಲಿ ಹನುಮಂತ ದೇವರಿಗೆ ಪ್ರಿಯರಾಗಿದ್ದ ಸುಗ್ರೀವ ಅದಕ್ಕೆ ಹಿಡ್ಕೊಂಡು ವಿಭೀಷಣನೇ ಹಿಡಿದಿದ್ದು ಅದಕ್ಕೆನೆ ಹನುಮಂತ ದೇವರ ಮಾತು ಕೇಳಿದರೆ ರಾವಣ ಏನು ಸಾಯ್ತಿರಲಿಲ್ಲ ನಾವು ಅದನ್ನು ಊಹೆ ಮಾಡಬಹುದು ಇದೆಲ್ಲ ಯುಕ್ತಿಯಿಂದ ನೋಡಬಹುದಾದ ಅದರಂತೆಯೇ ಅದೇ ಭೀಮಸನ ದೇವರನ್ನೇ ಹಿಡಿದಿದ್ದರಿಂದಲೇನೆ ಅರ್ಜುನನು ಕೂಡ ರಕ್ಷಿತನಾದ ಹಿಡೀಲಿಲ್ಲ ಅದ ಕಾರಣ ಸತ್ತು ಬಿದ್ದ ದಾಸರಾಯದನ್ನೆಲ್ಲ ಇಷ್ಟರಲ್ಲಿ ನಾವು ಕ್ಲೇಶಪಟ್ಟು ಉಪಪಾದನೆ ಏನೇನೋ ಸರ್ಕಸ್ ಮಾಡಬೇಕಾಗಿಲ್ಲ ಒಂದು ಒಳ್ಳೆಯ ಮಾತಲ್ಲಿ ಹಿಡಿದಿಟ್ ಹನುಮನ ಮತವೇ ಹರಿಯ ಮತವು ಹನುಮನ ಮತವೇ ಹರಿಯ ಮತವೇ ಹರಿಯ ಹನುಮನ ಮತ ಇವರಿಬ್ಬರಿಗೂ ಪರಸ್ಪರವಾಗಿ ಏಕಾಭಿಪ್ರಾಯ ಇದೆ ಹನುಮನ ಹಿಡಿದ ಸುಗ್ರೀವಗೆದ್ದ ಹನುಮನ ಹಿಡಿಯದ ವಾಯು ಬಿದ್ದ ಒಂದೇ ಮಾತು ಈ ಇನ್ನೊಂದು ಪುನಂದರದಾಸರು ಇನ್ನೊಂದು ಕಡೆಯಲ್ಲೂ ಹಾಗೆ ಆಡಿದ್ದಾರೆ ಭಾಳ ಚೆನ್ನಾಗಿ ಯಮನೆಯಲ್ಲಿ ಕಾಣದೆಂದು ಹೇಳಿಬೇಡ ಯಮನೇ ಶ್ರೀರಾಮಚಂದ್ರ ರಾಮಚಂದ್ರ ಯಾರಿಗೆ ಯಮನಾದ ಯಾರಿಗೆ ರಾಮನಾದ ಅಂತ ಅಲ್ಲಿ ವ್ಯತ್ಯಾಸ ಹೇಳ್ತಾ ಬರ್ತಾರೆ ಅಲ್ಲೇ ಎಲ್ಲ ಇದನ್ನು ಉತ್ಪಾದನೆ ಮಾಡಿದ್ದಾರೆ ಅಂತ ಸ್ಥಿತವಾಗಿ ನಾವು ತಿಳಿಬಹುದಾದದ್ದು ಇರೋ ವಿಚಾರ ಅಷ್ಟೇ ಮಾರುತಿ ಕೃತಿಯೇ ರವಿಜಂಗರ ರಕ್ಷಾ ಹನುಮಪ್ಪನಿಗೋಸ್ಕರನೇ ಸುಗ್ರೀವನನ್ನು ಉದ್ಧಾರ ಮಾಡಿತು ಅಂದಮೇಲೆ ನಾವೇನ್ ಮಾಡಬೇಕು ನಿಮ್ ನಿಮ್ಗೆ ಬಿಟ್ಟಿತ್ತು ಅಂತಾರೆ ಅದು ನಮ್ಗೇನು ಹೇಳೋದು ಈಗ ನೀವು ಮುಖ್ಯ ಪ್ರಾಣ ದೇವರನ್ನು ಹೇಳಿದರೆ ನಿಮಗೂ ಉದ್ಧಾರ ಇದೆ ಮುಖ್ಯ ಪ್ರಾಣ ದೇವರನ್ನು ಮುಖ್ಯ ಪ್ರಾಣ ದೇವರು ಭಕ್ತರನ್ನು ದ್ವೇಷ ಮಾಡಿದರೆ ವಾಲಿಯನ್ನೂ ಕೈ ಹಿಡಿಯಲಿಲ್ಲ ಪರಮಾತ್ಮ ಮಹಾಬಲಿಷ್ಠ ಅವನು ಹೇಳ್ಕೊಂಡಿದ್ದರೆ ರಾವಣನನ್ನು ಕೊಲ್ಲಿಸಿ ಏನೇನೋ ಕೆಲಸ ನಡೆದು ಹೋಗಿರೋದು ಬೇಕಾಗಿಲ್ಲ ನನಗೆ ಬಲಿಷ್ಠ ಇಲ್ಲದೆ ಇದ್ರೂ ಚಿಂತೆ ಇಲ್ಲ ನಾನಿಕ್ಕ ಮಾಡ್ಕೋತೇನೆ ಆದರೆ ಮುಖ್ಯಪ್ರಾಣದೇವರು ನನಗೆ ಬೇಕು ಇದನ್ನು ತೋರಿಸಿಕೊಟ್ಟ ಪರಮಾತ್ಮ ಅದನ್ನು ತೋರಿಸುವುದು ಪೂರ್ವಂ ಹಿ ಮಾರುತಿಮವರೋಯಂ ತೇನಾಮನ ರಘುಪಃ ಪ್ರತೀಪಂ ಸುರಶ್ಚ ಪವನಸ್ಯ ವಶೇತೋತ ಎಲ್ಲ ದೇವತೆಗಳು ಮುಖ್ಯಪ್ರಾಣದೇವರ ವಶದಲ್ಲೇ ಇರೋದ್ರಿಂದ ಭಗವಂತನಿಗೆ ಅವರು ಪ್ರಿಯರಾದರೂ ಆ ಭವನ ಬಲ ಬಿಡಿದು ಹರಿಯ ಸುರಲುವರು ಆ ವಾಯುರಮ್ಮಗುರು ಎಂಥ ಮಾತಾಡಿದ್ದಾರೆ ಶ್ರೀಪಾದರಾಜರು ಅಂದರೆ ಶ್ರೀಪಾದರಾಜರು ಒಂದೊಂದು ಮಾತು ಕೂಡ ಆಚಾರ್ಯರ ಉಪನಿಷತ್ತುಗಳ ಎಲ್ಲದರ ಸಾರ ಕೆಲವು ಕಡೆ ತರ್ಜುಮೆ ಕೆಲವು ಕಡೆಯಲ್ಲಿ ಸಾರ ತಾವು ಅನುಭವಿಸಿ ಪಕ್ವವಾಗಿ ಒಳಗಡೆಯಲು ಹೊರಕೊಟ್ಟಿದ್ದಾರೆ ನಾವು ಪ್ರತಿನಿತ್ಯ ಅದನ್ನು ಹೇಳ್ತೇವೆ ಅಂತಂದರೆ ಸೂತ್ರನಾಮಕನ ಸಂಸ್ಮೃತಿ ಮಾತ್ರದೀ ಅಂದ್ರೆ ಸುಮ್ಸುಮ್ಮನೆ ಹೇಳಿಲ್ಲ ಅದನ್ನೆಲ್ಲ ಎಷ್ಟು ಸ್ಫುಟವಾಗಿ ಹೇಳಿದ್ದಾರೆ ಇದೆಲ್ಲ ಎಷ್ಟೆಷ್ಟೋ ದೊಡ್ಡ ದೊಡ್ಡ ದಾರ್ಶನಿಕರಿಗೂ ಅರ್ಧ ಆಗದೆ ಇರುವಂತಹ ಉನ್ನತ ಪ್ರಮೇಯಗಳು ನಮ್ಮ ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾದ ಪ್ರಮೇಯ ಬರೀ ಪ್ರತಿಷ್ಠೆಗೋಸ್ಕರ ಅಲ್ಲ ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾದ ಪ್ರಮೇಯ ಅದಕ್ಕೆ ನಮ್ಮಲ್ಲಿ ಮಕ್ಕಳಿಗೇನು ಹೇಳ್ತಾರೆ ವಾಯುಸ್ತುತೆ ಹೇಳಿಕೊಂಡ್ಯಾ ಊಟ ಮಾಡೋದಕ್ಕೆ ವಾಯುಸ್ತುತೆ ಹೇಳಿದ್ಯಾ ಸಾ ಹಾಗೆ ಆಯ್ತು ಅಂತ ಯಾರು ಮಾತಾಡ್ತಾ ಇದ್ದಾನೆ ಹುಡುಗ ಮಾತಾಡುವಾಗ ಏನೋ ಪಾಪ ಉತ್ಸಾಹ ಹೇಳಲಿಕ್ಕೆ ಅಂತ ಬಂದ ಹತ್ರ ಮಾತ್ರ ಕೈ ಇಟ್ಕೊಂಡು ಮಾತಾಡಬೇಕು ದೊಡ್ಡವರೆದು ಕಡೆ ಮಾತಾಡ್ತಾ ಇದ್ದಾನೆ ಉಂಗ್ಳು ಸುಡಿದ್ಬಿಡ್ತು ಜೋರಾಡ್ ಬಂದು ಇವ್ರು ಮೇಲೆ ಬಂದು ಬಿಟ್ಕೋತು ಸುತ್ತೂ ಇದ್ದವರೆಲ್ಲ ಬೈಲಿಕ್ಕೆ ಹೋಗ್ತಾರೆ ಪಾಪ ಹುಡುಗನ್ನು ಏನೋ ಒಳ್ಳೆ ವಿಚಾರ ಹೇಳಿಕ್ಕೆ ಬಂದಿದ್ದಾನೆ ಯಾವುದೋ ಒಳ್ಳೆ ವಿಚಾರ ಶಾಸ್ತ್ರಾರ್ಥ ವಿಚಾರ ಮಾತಾಡ್ತಾ ಇದ್ದಾನೆ ಅವ್ನು ನೋಡಿದ್ರಂತೆ ಅವನ್ನೆಲ್ಲ ನೋಡು ಸುಮ್ಮನೆ ಇರ್ತದೆ ವಾಯುಸ್ಥಿತಿ ಬರುತ್ತೆ ಅಪ್ಪ ನಿನಗೆ ಹೇಳು ಮಾತ ಮೇ ಮಾತೀಶ್ವನ್ ಹೇಳು ಪಟ ಪಟ ಪಟ ಪಟ ಹೇಳ್ತಾ ಬಂದ ಸಾಕು ಅದು ಪವಿತ್ರ ಅದು ಗಂಗಾಜಲ ಅನ್ಬಿಟ್ಟು ಅಷ್ಟ ನೀನು ಬಾಯಲ್ಲಿ ವಾಯುಸ್ಥಿತಿ ಬರುತ್ತ ಹೋದ್ರು ಮುಖ್ಯ ಪ್ರಾಣಿದೇವನ ಸ್ತೋತ್ರ ಮಾಡಿದ್ದೀಯಾ ಆ ಸ್ತೋತ್ರ ಬರುತ್ತಾ ನೀನು ಬಾಯಿ ಶುದ್ಧ ಮುಖ್ಯಪ್ರಾಣಿ ದೇವರ ಸ್ತೋತ್ರಕ್ಕೆ ಎಷ್ಟು ಮಹತ್ವ ಇದೆ ಮಂದಾಕಿನಿ ಸತ್ ಸರಿಮಲ ಜಲ ಸೇಖ ಸಾಧಿಕ್ಯ ಸಂಗಮ್ ಗಂಗೆಯಲ್ಲಿ ಬಿಂದು ಬಂದರೂ ಕೂಡ ನಾವು ಅಷ್ಟು ಪವಿತ್ರರಾಗುವಲ್ಲ ಅದೇ ಮುಖ್ಯ ಪ್ರಾಣ ಇಲ್ಲಾಂದ್ರೆ ಗದ್ದಿ ಏನಾಗತ್ತೀರಿ ಉಸಿರಾಟ ಒಳಗಿಲ್ಲ ಅಂದ್ರೆ ಏನಾಗುತ್ತೆ ರೀ ಅವ ಎಂತಹ ದೊಡ್ಡ ವ್ಯಕ್ತಿ ಮಣ್ಣೊಳಗೆ ಹೂಡುತ್ತಾರೆ ಇಲ್ಲಾಂದ್ರೆ ಬೆಂಕಿಯನ್ನು ಸುಟ್ಟು ಬಿಡುತ್ತಾರೆ ಮನೆಯೊಳಗೆ ಇಟ್ಟುಕೊಡೋಲ್ಲ ಮನೆಯಿಂದ ಹೊರಗೆ ಹಾಕ್ತಾರೆ ಮುಖ್ಯ ಪ್ರಾಣ ಎಲ್ಲ ಹಾರಾಟ ಚೂಗಾಟ ಪಾವಿತ್ರ್ಯ ಎಲ್ಲ ಅವರು ಹೋದ ಏನು ಉಳಿದಿಲ್ಲ ತೋರಿಸಿಕೊಡುವಂತಹ ಅದ್ಭುತ ಪ್ರಕರಣ ಇದು ಅದರಿಂದಾಗಿ ಸುಗ್ರೀ ಮಹತ್ವ ಪರತ್ರ ಸರ್ವೇಶ್ವಿತ ಹನುಮತುಗ್ರಹಾಯ ತತ್ರಾಗವದ್ರಭುಪತಿ ಸಹ ಲಕ್ಷ್ಮಣೇನ ಅದಕ್ಕೋಸ್ಕರನೇ ಪರಮಾತ್ಮ ಹನುಮಂತದೇವರ ದೇವರ ಇದ್ದೇನಿ ಎಂದು ತೋರಿಸಲಿಕ್ಕೆ ತಾನೇ ಅಲ್ಲಿ ಹುಡುಕೊಂಡು ಬಂದಿದ್ದಾನೆ ಯತ್ಪಾದ ಪಂಕಜರಜಶಾಭಿಭಕ್ತಿ ಶ್ರೀರಬ್ಗಿರೀಶ್ ಸಹ ಲೋಕಪಾಲೈ ಸರ್ವೇಶ್ವರ ಪರಮಸ್ಯವಶಕ್ತೆ ಕೆಂ ತತ್ರು ಹನನೆ ಕಪಯ ಮೇಲಿನ ವಾಕ್ಯ ಭಾಗವತದ್ದು ಅದಕ್ಕೆ ಆಚಾರ್ಯರು ಉತ್ತರವಾಕ್ಯವನ್ನು ಸೇರಿಸ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ ಯತ್ಪಾದ ಪಂಕಜರಜ ಯಾರ ಪಾದ ಪದ್ಮದ ಧೂಳಿಯನ್ನ ರಮಾದೇವಿ ಬ್ರಹ್ಮದೇವರು ಗಿರಿಶಃ ರುದ್ರಾದ ದೇವತೆಗಳು ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದರು ಅಂತಹ ಸರ್ವಶಕ್ತನಾದ ಶ್ರೀಹರಿಗೆ ತನ್ನ ಹೆಂಡತಿಯನ್ನು ಹುಡುಕ್ಲಿಕ್ಕೆ ತನ್ನ ಹೆಂಡತಿಯನ್ನು ಸೇರ್ಲಿಕ್ಕೆ ಕಪ್ಪಿಗಳು ಸಹಾಯ ಮಾಡ್ತಾವ ಆಗ್ಬಹುದಾ ಅದು ಯಾಕೆ ಬಂದ ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಅದಕ್ಕೆರೋದು ಒಂದೇ ಕಾರಣ ಹನುಮಪ್ಪನನ್ನು ಹಿಡಿಯಲಿಕ್ಕೆ ಅವ್ಯಾರು ಹಿಡಿದಿದ್ದಾರೋ ಅವರಿಗೆ ಬಲೀಲಿಕ್ಕೆ ಅಷ್ಟೇ ಬಂದದ್ದು ಬೇರೆ ಅಲ್ಲ ಸಮಾಗತೇ ತುರಾಗವೇ ಪ್ಲಮಂಗ್ಲ ಉರ್ಭಯಾರ್ಧಿತಾ ನೆವಾರ ಯಾರುತಿ ಅವರಿಬ್ರು ವೀರ ನಡ್ಕೊಂಡು ಬರ್ತಾ ಇದ್ದರೆ ಕುಳಿತಾ ಇಂತಹ ಕವಿಗಳು ಇವತ್ತನ್ನು ನಾವು ಸತ್ತೋಗ್ತೇವೆ ವಾದಿ ಯಾರನ್ನೋ ಏನೋ ಮಾಡಿ ದುಡ್ಡು ಗಿಡ್ ಕೊಟ್ಟೋ ಏನೋ ಮಾಡಿ ಇವರನ್ನೆಲ್ಲ ಕುಂದು ಬಿಡ್ರಿ ಎಲ್ಲೋ ಆತ ಲೆಕ್ಕಾಚಾರ ಹಾಕಿ ಕಳಿಸಿರಬೇಕು ನಾವು ಸತ್ತು ಇನ್ನು ಅಂತ ಕುಣಿದಾಡ್ತಾ ಇದ್ರೆ ಹೆದರ್ಬೇಡಪ್ಪ ಲಕ್ಷಣ ನೋಡ್ರಿ ಹೇಳಿದ್ದಾರೆ ಇಂಥ ಸಲಕ್ಷಣ ಸಂಪನ್ನರಾದವರು ದುಷ್ಟಕಾರಿ ಮಾಡ್ತಾರಾ ಇದೊಂದು ಯುಕ್ತಿ ತೋರಿಸ್ಕೊಟ್ಟು ಅಟ್ಟೆ ಯಾವತ್ತೂ ಒಳ್ಳೆಯ ಲಕ್ಷಣ ಒಳ್ಳೆ ಉಣಾದಿಗಳಿಂದವರು ಎಂದೂ ಒಳ್ಳೆ ಕೆಲಸವನ್ನೇ ಮಾಡುತ್ತಾರೆ ಕೆಲಸ ಮಾಡೋಲ್ಲ ಸಮಾಧಾನ ಆಯಿತು ಹಾಗಾದ್ರೆ ನೀವೇ ಒಬ್ಬರು ಏನಾರು ಮಾತಾಡ್ಕೊಂಡು ಬನ್ನಿರಿ ಅವರ ಅಯೋಗ್ಯರಿದ್ದರೆ ಏನಾರು ಉಪಾಯ ಮಾಡಿ ಕಳಿಸ್ಬಿಡ್ರಿ ಅಂತಲ್ಲ ಹನುಮಂತದೇವರನ್ನೇ ಎಲ್ಲರೂ ಶರಣಾದರು ಆ ಉಪಾಯ ಅದು ಹೇಳಬೇಕಾಗಿತ್ತು ಯಾಕೆ ಎಲ್ಲರೂ ಹನುಮಂತದೇವರಿಗೆ ಮೊರೆ ಹೋಗಿದ್ರು ಸುಗ್ರೀವನ ಸಮೇತ ತೋರಿಸಿಕೊಟ್ರು ಆ ಪ್ರಕರಣದ ಆವಾಗ ಸಂಸ್ಥಾಪ್ಯಾಶು ಹರೀಂದ್ರಾನ್ ಜಾನನ್ ವಿಷ್ಣುರ್ಗುಣಾನ್ ಅನಂತನ್ ಸಹ ಸಾಕ್ಷಾತ್ ಬ್ರಹ್ಮಪಿಸು ಇತ್ಯೇತೇನಾ ಪಾದಯೋ ಪೇತೇ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರ ಕಾಲಕ್ಕೆ ಪರಮಾತ್ಮನ ಪಾದಾರ್ದಕ್ಕೆ ಮಹಾಭಕ್ತಿ ಬರಾಭಿಮಃ ಅದಕ್ಕೆ ಬೇರೆ ಇನ್ನೇನು ಕಾರಣ ಅಲ್ಲ ಭಾರಿ ಉತ್ಕೃಷ್ಟವಾದ ಭಕ್ತಿ ಅತಿಥಿ ಇದ್ದಿದ್ದರಿಂದಾಗಿ ಪರಮಾತ್ಮನ ಪಾದಾರಿಗೆ ಬಿದ್ದಿರುವಂತಿ ಕ್ರಮದಲ್ಲಿ ಐದನೇ ಅಧ್ಯಾಯದಲ್ಲಿ ಚಿತ್ರಣ ಮಾಡಿದ್ದಾರೆ ಹಾಗೆ ಪರಮಾತ್ಮನೇ ಹೇಗೆ ಅವನು ಉತ್ಕೃಷ್ಟ ರೀತಿಯಿಂದಾಗಿ ಏತೆ ಹಿಡಿದ ಕಿಷಿಂದಾಕಾಂಡದಲ್ಲಿ ಏನೇನು ನಡೀತು ಆಚಾರ್ಯರು ಆರನೇ ಅಧ್ಯಾಯದಲ್ಲಿ ನಿರ್ಣಯ ಕೊಡ್ತಾರೆ ಉತ್ಥಾಪ್ಯ ಚೈನ್ಯ ಮರವಿಂದಂ ಆ ಕಾಲಕ್ಕೆ ಅವರು ಬಂದು ನಮಸ್ಕಾರ ಮಾಡಿದರೆ ಅವ್ರ ಸಂವಾದ ನಡೆಯುತ್ತೆ ಅದು ಬಹಳ ಚೆನ್ನಾಗಿದೆ ಅವರು ರಾಮಾಯಣದಲ್ಲಿ ಚಿತ್ರಣ ಮಾಡಿ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ಮಾತಾಡ್ತಾರೆ ಹನುಮಂತ ದೇವರು ಬಂದು ಲಕ್ಷ್ಮಣನನ್ನು ನೋಡಿ ಮಾತಾಡುತ್ತಾರೆ ಯಾರು ಪಾಯಿತ್ತ ಲಕ್ಷಣ ಸಂಪನ್ನ ಇದ್ದೀಯ ಅಂತ ಹೇಳ್ತಾ ನಿನ್ನ ಪಕ್ಕ ಇರುವಂತಹ ಈ ಮಹತ್ವಪೂರ್ಣ ವ್ಯಕ್ತಿ ಯಾರು ಇಂಥ ಹಣೆ ಇಂತಹ ಹುಬ್ಬು ಇಂತಹ ಕಣ್ಣು ಮೂಗು ಬಾಯಿ ಕುತ್ತಿಗೆ ಒಂದೊಂದು ಒಂದೊಂದು ಇಡೀ ಲಕ್ಷಣವನ್ನು ವರ್ಣನೆ ಮಾಡಿ ಮಾಡಬೇಕಾದ್ರೆ ಅಷ್ಟೇ ಹೇಳೋಕ್ಕಾಗೋಲ್ಲ ಸ್ವಲ್ಪ ಜೊತೆಯಲ್ಲೆಲ್ಲ ಸೇರಿಸಿ ಬೇರೆ ದೃಷ್ಟಾಂತಗಳನ್ನು ಕೊಟ್ಟು ಅದ್ಭುತ ಸ್ತೋತ್ರ ಅದು ಯಾರು ಅಂತ ಕೇಳುವಾಗ ಎದುರಿಗೇನು ಕಾಣ್ತಾ ಇದೆ ಅದನ್ನು ವೇದಶಾಸ್ತ್ರಗಳಿಗೆ ಅನುಮತವಾದ ಕ್ರಮದಲ್ಲಿ ಪ್ರಶ್ನೆ ಅದು ಸ್ತೋತ್ರ ಹಾಗೆ ಮಾಡಿ ಯಾರೀತ ಅಂತ ಕೇಳ್ತಾರೆ ರಾಮಚಂದ್ರ ದೇವರು ಮುಖವನ್ನು ಅರಳಿಸಿ ಆ ಕಾಲಕ್ಕೆ ಅಂದರಂತೆ ಅದನ್ನು ಲಕ್ಷ್ಮಣ ನೋಡಿದೀಯ ಈ ರೀತಿಯಲ್ಲಿ ಮಾತಾಡುವ ವ್ಯಕ್ತಿಗೆ ಋಗ್ವೇದ ಪರಿಚಯ ಇಲ್ಲದೇ ಇದ್ದರೆ ಋಗ್ವೇದ ಪರಿಪಾಯನೆ ಮಾಡೋದಲ್ಲ ಋಗ್ವೇದವನ್ನು ಅರ್ಥಪೂರ್ವಕವಾಗಿ ಯಾರು ಸರಿಯಾಗಿ ಅಧ್ಯಯನ ಮಾಡಿಲ್ಲ ನಾ ಋಗ್ವೇದ ವಿದುಷಃ ನಾ ಯಜುರ್ವೇದ ವೇದಿನಃ ಯಾರು ಯಜುರ್ವೇದ ಓದಿಲ್ಲ ನಾಲ್ಕು ವೇದಗಳ ಪರಿಚಯ ಇಲ್ಲ ಆಳದ ಪರಿಚಯ ಇಲ್ಲ ಷಡಂಗ ಸಮೇತವಾಗಿ ಇದರಂತೆ ಸೂತ್ರಾದ ಗ್ರಂಥಗಳ ಯಾರಿಗೆ ವೇದ ಅಭ್ಯಾಸ ಇಲ್ಲ ಅಂಥ ವ್ಯಕ್ತಿ ಹೀಗೆ ಮಾತಾಡಬಹುದ ಇಂತಹ ಮಾತು ಬರುತ್ತ ಬಹುವ್ಯಾಹಾರ ತುಂಬಾ ಮಾತಾಡಿದೆ ವ್ಯಕ್ತಿಯ ಒಳಗಡೆ ಜ್ಞಾನ ಮತ್ತು ಶಬ್ದ ಸಂಪತ್ತು ಎಷ್ಟಿದೆ ಅಂತ ನಿಹ ಮಾಡಬಲ್ಲ ಒಂದು ಅಪಶಬ್ದ ಇಲ್ಲ ಒಂದು ಸ್ವರ ವ್ಯತ್ಯಾಸ ಇಲ್ಲ ಅಣ್ಣ ತಮ್ಮ ಇಬ್ಬರೂ ನೋಡಿ ಕುಡಿದಾಡಿದರು ಯಥಾವ್ಯಕ್ತಿ ಆಗ ತಮ್ಮ ನಿಜ ಪರಿಚಯವನ್ನು ಹೇಳಿ ನಾ ಕೇಸರಿ ನಂದನ ಇದ್ದೇನೆ ಸುಗ್ರೀವಾ ನಿಮ್ಮ ಪಾದ ವೀಕ್ಷಣೆಗೆ ಅಂತ ಕಾಯ್ತಾ ಇದ್ದಾನೆ ನೀವು ಬರಬೇಕು ಅಂತ ಎರಡೂ ಕೈಗಳನ್ನು ಚಾಚಿದರೆ ಅದರ ಮೇಲೆ ಏರಿ ಅಂಸಂ ಆ ಹನುಮಂತ ದೇವರ ಹೆಗಲ ಮೇಲೆ ಇವರಿಬ್ಬರು ಕೂಡ್ತಾರೆ ಅನಾಯಾಸ ಹೊತ್ತು ಕರ್ಕೊಂಡು ಹೋಗಿ ಬಿಡಿಸಿಕೊಳ್ತಾರೆ ಸಾಮಾನ್ಯ ಕಪಿಯಲ್ಲ अणिमादि अद्भुतशक्तिसंपन्नवाद मारुति मुख्यप्राणमंदर आरो सह लक्ष्मणेगता नगता पर आरोप्य चमसयुगल भगवत चनुमा प्रपींद्रम सख्यम चकार हूत प्रमुखे चाहिए शाश्वत निजारेण शीघ्र शाश्वतमा नमेल दुख करो ಅಮನ ಸಖ್ಯವನ್ನು ಅಗ್ನಿ ಸಂಸ್ಕಾರದ ಮುಂದೆ ಅಗ್ನಿ ಎದುರು ಅಗ್ನಿಸಾಕ್ಷಿಕವಾಗಿ ಮಾಡಬೇಕು ಅದನ್ನು ಮಾಡಿಸಿದ್ರು ಹನುಮಂತ ದೇವರು ಯಾಕೆ ಸಖ್ಯ ಮಾಡಿಸಿದರು ಭಕ್ತಿಯ ಮತ್ತೊಂದು ಲಕ್ಷಣ ಅದು ಭಕ್ತಿಗೆ ಒಂಬತ್ತು ದಳ ಇದೆ ಅದರಲ್ಲಿ ಸಖ್ಯಂ ಆತ್ಮ ನಿವೇದಂಬಂತಾರೆ ಭಗವಂತನ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸ್ಕೊಳ್ಬೇಕು ನಾವು ಅಲ್ಲಿ ಬೆಳೆಸ್ಕೊಳ್ಳಿಲ್ಲ ಎಲ್ಲೆಲ್ಲೂ ಇದೆ ಸ್ನೇಹ ಅಂದರೆ ನಂಟು ನಮ್ಮ ನಂಟು ನೆಂಟರು ಅಂತಂತಾರ ಎಲ್ಲೆಲ್ಲೋ ನೆಂಟು ಬೆಳೆಸ್ಕೊಂಡಿದ್ದೇವೆ ನಾವು ಬೆಳೆಸ್ಕೊಂಡಿರೋದ್ರಿಂದ ಅವ್ರು ಕೈ ಕೊಟ್ಟಿರೋದು ದುಃಖ ಪಡ್ತೇವೆ ಅವರಿಂದ ಕೆಲಸ ಆಗಿಲ್ಲ ಅಂದರೆ ದುಃಖ ಯಾಕೆ ಅಬದ್ಧ ಕಡೆಯಲ್ಲೆಲ್ಲ ಕಡೆಯಲ್ಲೂ ಕೂಡ ನಾವು ನಂಟು ಬೆಳೆಸ್ಕೊಂಡಿರೋದ್ರಿಂದ ಅದೇ ನಂಟನ್ನು ಭಗವಂತನಲ್ಲಿ ಹಾಕಿದರೆ ಅವನಿಂದ ಎಂದೂ ಮೋಸ ಆಗೋಲ್ಲ ನಮಗೆ ಅಲ್ಲಿ ಮಾಡಬೇಕಪ್ಪಾ ಅಂತ ತೋರಿಸಿಕೊಡ್ತಾ ಇವನಿಗೂ ತೊಂದರೆ ಇದೆ ಭಗವಂತನು ಏನೋ ಸಹಾಯ ಕೇಳಿದಂತೆ ಬಂದಿದ್ದಾನೆ ನಾನು ಹಿಡ್ದಿನ್ನು ಹುಡುಕಿಸ್ಕೊಳ್ಬೇಕು ಅಂತ ಲೋಕಮರ್ಯಾದ ರೀತಿಯನ್ನು ಹಟಿಕಾಡ್ತಾ ಇದ್ದಾರೆ ಒಪ್ಪಂದ ಮಾಡಿಕೊಂಡ್ರು ಇಬ್ಬರು ನಮ್ಮ ಅಣ್ಣನನ್ನೇನಾರ ಕೊಂದರೆ ನಾನು ನಿನಗೆ ನನ್ನ ಪತ್ತೆಯನ್ನು ಹುಡುಕಿಸಿಕೊಡ್ತೇನೆ ಸ್ವಾಮೀಂತಿ ಕ್ರಮದಿಂದಾಗಿ ಸುಗ್ರೀವ ಮಾಡಿದ ಪ್ರತಿಜ್ಞೆ ಶ್ತ್ವಾದುಃಖಮತ ದೇವರ ಪ್ರತಿಜ್ಞಾ ಚಕ್ರೇ ಸವಾಲಿ ನಿಧನಾಯ ಹರೀಶ್ವರೋಪಿ ಸೀತಾನುಮರ್ಗಣ ಕೃತೆ ಸವಾಲಿನೈವ ಕ್ಷಿಪ್ತು ಬಿತನು ಸಮದರ್ಶಯ ದುಃಖಾದಿಗಳನ್ನೆಲ್ಲ ಕೇಳಿಕೊಂಡು ದೇವವರ ಸಕಲ ದೇವತೋತ್ತಮನಾದ ಶ್ರೀ ಹರಿ ಪ್ರತಿಜ್ಞೆಯನ್ನು ಮಾಡಿದ ವಾಣಿಧಿ ಧನಾಯ ಅವನ ಯದ್ಯಪಿ ಹರಿ ಈಶ್ವರ ಎಲ್ಲೂ ಆಗಿದ್ದರೂ ಕೂಡ ಆದರೂ ಅವನು ಕೊಲ್ತೇನೆ ಯಾಕೆ ನನಗಿಷ್ಟ ಅದು ನೀವು ಮಾಡಿಕೊಡಬೇಕು ಅದು ವಾಸ್ತವಿಕವಾಗಿ ಒಳ್ಳೆಯದಲ್ಲ ಅಣ್ಣನನ್ನು ಕೊಲಿಸಿದ್ದು ಯೋಗ್ಯ ಅಲ್ಲ ಅಚಾರಂತಾರೆ ಸುಗ್ರೀವ ಅಣ್ಣನನ್ನು ಕೊಲಿಸಿದ್ದಕ್ಕೋಸ್ಕರನೇ ಮುಂದೆ ದೈತ್ಯ ಬಂದು ಹುಕೋತಾ ನಮ್ಮ ಶರೀರದಲ್ಲಿ ನಮ್ಮಲ್ಲಿ ಪಾಪ ಇರಲಿಲ್ಲ ಅಂತಂದರೆ ನಾವು ಅವಕಾಶ ಕೊಡಲಿಲ್ಲ ಅಂತಂದರೆ ಯಾವ ದುಷ್ಟರೂ ನಮಗೇನೂ ತೊಂದರೆ ಮಾಡೋಲ್ಲ ದೇವತೆಗಳು ದೈತ್ಯರು ಯಾರೂ ತೊಂದರೆ ಮಾಡೋಲ್ಲ ನಮ್ಮಲ್ಲಿ ಏನಾರ ಅಂಥ ಪಾಪ ಇದ್ದರೆ ಮಾತ್ರ ದಿತ್ತಿದೇವಿ ತೊಂಬತ್ತೆಂಟು ವರ್ಷ ಗರ್ಭಧಾರಣೆ ಮಾಡಿದ್ರು ಇಂದ್ರದೇವರನ್ನು ಕೊಲ್ಲುವ ಮಗಬೇಕು ಅಂತ ಪಕ್ಕದಲ್ಲೇ ಇಂದ್ರದೇವರು ಒಟರೂಪದಲ್ಲಿದ್ದರು ಏನೂ ಹಾಳಿಕಾಗಿರಲಿಲ್ಲ ಕಾಯ್ತಾಯಿದ್ರು ಎಲ್ಲಾನು ಛಿದ್ರ ಸಿಗುತ್ತಾ ಸ್ವಲ್ಪ ಕಾಲು ತೊಳ್ಕೊಳ್ಳೋದು ವ್ಯತ್ಯಾಸ ಮಾಡಿದ್ವಿ ಮಲಗುವುದು ತಲೆ ಹಾಕೋ ಕಡೆ ಕಾಲು ಕಾಲು ಹಾಕೋ ಕಡೆ ತಲೆ ಸ್ವಲ್ಪ ಏನೋ ವ್ಯತ್ಯಾಸ ಮಾಡಿ ಒಂದೆರಡು ತಪ್ಪು ಮಾಡಿದ್ರೂ ಒಳಗೆ ಹೋಗ್ಕೊಂಡು ಒಂದಾಕಿಬಿಟ್ಟು ಹ್ಮ್ ಮಕ್ಕಳನ್ನೆಲ್ಲ ತುಣು ಅದು ರೂಪಾಂತರದಿಂದ ಅವೆಲ್ಲ ಬದುಕೋತಾರೆ ಅಂದರೆ ಇದ್ದದ್ದಂತೂ ಗರ್ಭವನ್ನೆಲ್ಲ ಛಿದ್ರ ಛಿದ್ರ ಮಾಡಿಬಿಟ್ರು ಅದಕ್ಕೆ ಕಾರಣ ಹುಡುಕ್ತಾ ಇದ್ರು ಯಾವಾಗ ಅಪರಾಧ ಸಿಕ್ತೋ ಒಳಗೋ ಅಲ್ಲಿ ತನಕ ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ನಾವು ಹರಿವಾಯುಗಳಿಗೆ ದ್ರೋಹ ಮಾಡದೇ ಇದ್ದರೆ ವಿಧಿವಿಹಿತವಾದ ಕ್ರಮದಿಂದಲೇನಾಗಿದ್ದರೆ ಯಾವ ತೊಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹರಿವಾಯುಗಳು ಅನುಗ್ರಹ ಇರುತ್ತೆ ಅನ್ನೋದನ್ನ ಎತ್ತಿ ತೋರಿಸುವ ಕ್ರಮ ಇವರ ಅಪರಾಧ ಮಾಡಿದ ಈಗ ಅಣ್ಣನನ್ನು ಕೊಳಿಸಿದ್ದಕ್ಕೆ ಸಹಸ್ರವಾರ ನಾನು ಅನ್ನುವ ದೈತ್ಯವನ್ನು ಕರ್ಣನ ಶರೀರದಲ್ಲಿ ಎಲ್ಲಿ ತನಕ ಅಂದ್ರೆ ಕರ್ಣ ಸೂರ್ಯಪುತ್ರ ಅಂತ ತಗೊಳ್ಳೋದೇ ಇಲ್ಲ ಯಾಕೆ ಅವರಿದ್ದರೆ ಒಳ್ಳೆ ಕೆಲಸ ಆಗಬೇಕಾಗಿತ್ತು ಬರೆಯೇ ದುಷ್ಟ ಕಾರ್ಯಗಳೇ ನಡೀತಾವೆ ಯಾಕೆ ಒಳಗಡೆಯಲ್ಲಿ ನರಕಾಸುರ ಮಧ್ಯಂತರ ತಲೆ ಸೇರ್ಪೋತಾನೆ ಅಲ್ಲಿದ್ದವನು ಸಹಸ್ರವರ್ಮ ಅಂತ ಒಬ್ಬ ದೊಡ್ಡ ದೈತ್ಯ ದುಷ್ಟಚದುಷ್ಟ ಅಂತ ಹಿಡಿಬೇಕಾದ ಕರುಣ ಅಂತ ಹೆಸರು ತಗೊಂಡ್ರೆ ಆ ಸಹಸ್ರವರ್ಮನನ್ನೇ ತಿಳಿಸಿ ಅವನಿಗೆ ಅವಕಾಶ ಪಡಲಿಕ್ಕೆ ಇವ್ರು ಮಾಡಿದ್ವಿ ಯಾವ ಅದು ಸಹಾಯ ಆಯ್ತು ಅದರಿಂದ ಇದು ಒಳ್ಳೆ ಕೆಲಸ ಏನಲ್ಲ ಹಾಗಾದ್ರೆ ದೇವ್ರು ಯಾಕೆ ಮಾಡಿದಾರೆ ನಾವೇನು ಕೇಳಿಕೊಂಡ್ರು ದೇವರು ಕೊಟ್ಟು ಬಿಡ್ತಾನೆ ಬೇಕು ಇದು ಬೇಕು ಅದು ಕೊಡು ಇದು ಕೊಡುಗೆ ಒಳ್ಳೆ ಮನೆ ಬೇಕು ಅದು ಬೇಕು ಇದು ಏನೇನು ಕಳಿಸಿರ್ತೇವೆ ಅದು ಕೊಡ್ತಾನೆ ಒಟ್ಟು ಮಾತ್ರಕ್ಕೆ ಅದೆಲ್ಲ ನಮಗೆ ಹಿತನೇ ಆಗುತ್ತೆ ಅಂತೇನಿಲ್ಲ ಇದು ಗೀತೆಯಲ್ಲಿ ಸ್ವಯಂ ಭಗವಂತ ತಾನೇ ಹೇಳ್ಕೊಂಡಿದ್ದಾನೆ ಪುಟ್ಟದೇವರು ಯಾರ್ ಯಾರ್ಯಾರು ಏನೇನು ಬೆಳಿತಾರೆ ಅದೆಲ್ಲ ಕೊಡೋದು ನಾನೇಪ್ಪ ಈ ಇದನ್ನೆಲ್ಲ ಕೇಳ್ಕೊಳ್ತಾರು ಏನಂತ ಕೇಳ್ಕೊಳ್ತಾರೆ ಈ ಸಾಯಿಬಾಬಂದು ಹೋಗಿ ಅಯ್ಯೋಪ್ಪ ಏನೇನು ಅವೆಲ್ಲ ಇದ್ದಾವೆ ಕೊಡ್ತಾವ ಆಮೇಲೆ ರಾಯರಿಗೆ ಮಾತನಾಡಿದ್ದಾರೆ ಗೋಪಾಲದಾಸರಂತಾರೆ ನಾವು ಮನೆಯಲ್ಲೆಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ರಾತ್ರಿ ಹೊಟ್ಟೆ ನಮ್ಮ ಪಡುತ್ತೆ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ನಾವು ಕುಕ್ಕೋತೀರೋ ಹೊಟ್ಟೆನೋ ವಾಸಿ ಆಗುತ್ತೆ ಯಾರು ಮಾಡ್ತಾ ಇರೋದನ್ನು ರಾಯವಾಗ್ಲು ಇದ್ದಾರಾ ಇಲ್ಲೆಲ್ಲ ನಿಮ್ಮ ಮೂಲ ರೂಪದ ಶಂಕುಕರ್ಣ ದೇವತೆಯು ಅಲ್ಲ ನಾವು ಕೇಳ್ತಾ ಇರೋದು ಇಲ್ಲಿ ಬಂದಿರತಕ್ಕಂತಹ ಒಬ್ಬ ಯತಿಗಳನ್ನು ಅವ್ರು ಯಾಪ್ತ ಚೇತನರ ಅವ್ರಿಗೆ ಆ ಶಕ್ತಿ ಇದೆಯಾ ನಾವೆಲ್ಲೋ ಮನಸ್ನಲ್ಲಿ ಕುಕ್ಕೊಂಡ್ರೆ ಅವ್ರಿಗೆ ಗೊತ್ತಾಗತ್ತಾ ಮತ್ತೇನಿದೆ ರಹಸ್ಯ ಗೋಪಾಲದಾಸರು ಸುಳ್ಳಿಯಲ್ಲಿ ಹೇಳ್ತಾ ಇ ಮಾತ್ರ ಹಾಗಾದ್ರೆ ಏನಿದರ ಮರ್ಮ ಅಂತಂದರೆ ಎಲ್ಲಿ ಮಂತ್ರಾಲಯ ಪ್ರಭುಗಳ ನಾಮೋಚ್ಚಾರಣ ನಡೆಯುತ್ತೋ ಅವರನ್ನು ಭಕ್ತಿ ತೋರಿಸ್ತಾರೋ ಅವರಿಂದ ಅತ್ಯಂತ ಸಂತುಷ್ಟರಾದ ಹರಿವಾಯುಗಳು ಅವರ ರೂಪದಲ್ಲಿ ಬಂದು ಅವರ ನಾಮೋಚ್ಚಾರಣೆ ಮಾಡುವವರನ್ನೆಲ್ಲ ಉದ್ಧಾರ ಮಾಡಿ ಮಂತ್ರಾಲಯ ಪ್ರಭುಗಳಿಗೆ ಆ ಕೀರ್ತಿಯನ್ನು ಕೊಡ್ತಾರೆ ಇಷ್ಟು ಹರಿವಾಯುಗಳನ್ನು ನೀವು ಮೆಚ್ಚಿಸಿಕೊಂಡಿದ್ದೀರಿ ಅಂತಂತಾರೆ ಇದು ಸಾತ್ವಿಕರು ಸಜ್ಜನರು ಸರಿಯಾಗಿ ಚಿಂತನೆ ಮಾಡುವ ಕ್ರಮ ಗೋಪಾಲದಾಸರ ಆಡಿದ ರೀತಿ ಇತ್ತು ವಿಜಯದಾಸರ ಜೊತೆಯಲ್ಲಿ ಜೊತೆಯಲ್ಲಿ ಹೋಗಿ ಮಂತ್ರಾಲಯ ಪ್ರಭುಗಳ ಸೇವೆ ಮಾಡಿದಾಗ ಅವರು ಆಡಿದ ಮಾತುಗಳಿದಲ್ಲ ಮಂತ್ರಾಲಯ ಪ್ರಭುಗಳ ಸುಳಾದಿ ಇದೆ ತೆಗೆದು ನೋಡ್ರಿ ಗೊತ್ತಾಗುತ್ತೆ ಗೋಪಾಲದಾಸರು ಮಾಡಿರೋದು ಈ ಮಾತನ್ನೆಲ್ಲ ಆಡಿದ್ದಾರೆ ಅಂದಮೇಲೆ ಮಂತ್ರಾಲಯ ಪ್ರಭುಗಳೇ ನೇರವಾಗಿ ಬಂದ ಮಾಡೋಲ್ಲ ಅಂತ ಆದ್ರೆ ಸಾಯಿಬಾಬಾ ಇಲ್ಲ ಅಯ್ಯಪ್ಪ ಅಯ್ಯಪ್ಪ ಬರ್ತಾವ ಅಲ್ಲಿ ಆಗ್ತಾ ನೀವು ಕೇಳಿ ನೋಡ್ರಿ ಯಾರನ್ನ ಬೂದಿ ಹಂಚ್ಕೊಂಡ್ಬಿಟ್ಟಿವಿ ಎಲ್ಲ ವಾಸಿ ಆಯಿತು ಬೇಡ್ಕೊಂಡಿದ್ದೆ ಅರಕೆ ಕಟ್ಟಿಕೊಂಡಿದ್ದೆ ಶರಣಿಗೆ ಬರ್ತೇನಪ್ಪ ಅಂತ ವಾಸಿಯಾಯಿತು ಅಂತಾರವರು ಹಾಗಾದ್ರೆ ಏನಿದ್ದರು ಮರ್ಮ ಗೀತೆಯಲ್ಲಿ ಹೇಳಿದ್ದಾರೆ ಪರಮಾತ್ಮ ಯೋ ಯೋ ಯಾಮ್ಯಾಮ್ ತಂಭಕ್ತ ಎಲ್ಲೆಲ್ಲಿ ಶ್ರದ್ಧೆಯಾ ಅರ್ಚಿತು ಇಚ್ಛತಿ ಶ್ರದ್ಧೆಯಿಂದ ಯಾರು ಎಲ್ಲಿಯಾರ ಇಂಥ ಪೂಜೆ ಮಾಡ್ತೇವೆ ಅಂತ ಬಯಸ್ತಾರೋ ಅವರವರಿಗೆ ನಾನೇ ಎಲ್ಲ ಬೇಕ ಬೇಕಾದ ಅವರ ಹೆಸರಲ್ಲಿ ಕೊಡ್ತೇನೆ ಅವರೇನು ತಿಳ್ಕೊಳ್ತಾರೆ ನಾ ಕೊಟ್ಟಿತ್ತು ಅಂತ ಗೊತ್ತಾಗಲ್ಲ ಅವನಿಗೆ ಯಾರ್ಯಾರೋ ತಿಳ್ಕೊಂಡಿಂತಲ್ಲ ತಪ್ಪು ತಪ್ಪಾಗಿ ಅವನೇ ತಿಳ್ಕೊಂಡು ಹಾಳಾಗ್ತಾರೆ ಆದರೆ ನಾನೇ ಕೊಡೋದು ಅಂದ್ರೆ ಯಾರೇನು ಕೇಳಿದ್ರು ಕೊಟ್ಟು ಬಿಡ್ತಾನೆ ಪರಮಾತ್ಮ ಅವ್ ಕೊಟ್ಟು ಮಾತ್ರಕ್ಕೆ ಅದು ಮೋಕ್ಷ ಸಾಧನ ಅಂತೇನು ಅರ್ಥ ಅಲ್ಲ ಅಪರಾಧ ಅಲ್ಲ ಅಂತೇನಲ್ಲ ಅದು ತೋರ್ಸ್ಕೊಡ್ಬೇಕಾಗಿತ್ತು ಅದಕ್ಕೆ ಇಲ್ಲಿ ವ್ಯಾಪಾರ ನಡೆಸ್ತಾರೆ ಪರಮಾತ್ಮ ಕಾಲದಲ್ಲಿ ತಪ್ಪನ್ನು ಕೇಳಿಕೊಂಡ್ರು ಕೂಡ ಆ ರೀತಿ ತೊಟ್ಕೊಂಡ್ಬಿಟ್ಟ ಅದು ಅಷ್ಟೇ ಅಲ್ಲ ವಾನಿಗೆ ಇದು ಅರ್ಥ ಮಾಡಿಸಬೇಕಾಗಿತ್ತು ಹನುಮಪ್ಪನನ್ನು ಸುಗ್ರೀವ ದ್ವೇಷ ಮಾಡ್ತಾ ಇದ್ದಾನೆ ಸುಗ್ರೀವನನ್ನು ದ್ವೇಷ ಮಾಡೋದು ಏನೋ ಅಣ್ಣ ತಮ್ಮಂದಿರು ಅಂತೂ ಒಂದು ಕಾರಣ ನಿಮಿತ್ತದಿಂದ ಒಂದು ನಿಮಿತ್ತನಾದ್ರು ಇದೆ ಆಡಬಾರ್ದು ಅಣ್ಣ ತಮ್ಮಂದಿರು ದ್ವೇಷ ಮಾಡಬಾರ್ದು ಸ್ವಂತ ತಮ್ಮ ಅಲ್ಲ ಹಿಂದೆ ಹೇಳಿದ್ರಂತೆ ಸೂರ್ಯ ಇವ ಇಂದ್ರಪುತ್ರ ಸೂರ್ಯ ಮತ್ತು ಇಂದ್ರ ಇಬ್ಬರು ಒಬ್ಬ ತಾಯಿ ಒಬ್ಬ ತಂದೆ ಮಕ್ಕಳು ಅತಿಥಿ ಮಕ್ಕಳು ಇವರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇವರಿಬ್ರು ಕೂಡ ವಾಲಿ ಬಾಲಿಸುಗ್ರೀವರು ಜಗಳ ಕಾಲ ಕಾಯ್ತೀರಲ್ಲೋ ಅನ್ನುತ್ತಾರೆ ವಾಲಿ ಇವರು ಒಬ್ಬ ತಂದೆ ತಾಯಿ ಮಕ್ಕಳಲ್ಲ ಜಗತ್ನಲ್ಲಿ ಅದೊಂದು ತಪ್ಪು ಕಲ್ಪನೆ ಇದೆ ಅವರಿಬ್ಬರೂ ಕೂಡ ಇಂದ್ರ ಸೂರ್ಯರ ಮಕ್ಕಳೇನೆ ಇಂದ್ರ ಸೂರ್ಯರಿಬ್ಬರು ಒಬ್ಬ ತಂದೆ ತಾಯಿ ಮಕ್ಕಳು ತಮ್ಮ ತಮ್ಮ ದೇವತಾ ಮೂಲ ರೂಪದಿಂದಲೇ ತಾವು ತಾವ ಅವತಾರ ಮಾಡಿಕೊಂಡಿದ್ದಾರೆ ಇಂದ ಪ್ರಕರಣ ನೋಡಿದ್ದೇವೆ ಅದನ್ನು ಆಚಾರ್ಯಿಸಿದ್ದಾರೆ ಅಂದ ಮೇಲೆ ಅವರಿಬ್ಬರೂ ಕೂಡ ಆ ಕಾಲಕ್ಕೆ ಕಿತ್ತಾಡಿತ್ತು ಅದ ಯೋಕೆ ಅಲ್ಲ ಬೆಟ್ಟವರಿಬ್ಬರು ಕೂಡ ಕಿತ್ತಾಡಬಾರದು ಅಂಡತ ಬಂದು ಆದರೆ ಅದರ ಪರಿಶಾನ ಎಲ್ಲಿ ತರಕೂ ಹೋಯ್ತು ಸುಗ್ರೀವನನ್ನು ಹನುಮಂತ ದೇವರ ರಕ್ಷಣೆ ಕೊಟ್ಟರು ಯಾಕಿಲ್ಲದೆ ಏನೋ ಮಾಡಿದ್ದ ಆತ ಈ ದೊಡ್ಡ ದೈತ್ಯ ಸತ್ತಾಗ ರಕ್ತದ ಪ್ರವಾಹವನ್ನು ನೋಡಿ ಬಂಡೆಕಲ್ಲು ಮುಚ್ಚಿ ಬಂದ್ಬಿಟ್ಟಿರ್ತಾನೆ ದೊಡ್ಡ ದೈತ್ಯ ಆತ ಯಾವಾಗ ಅದನ್ನು ನೋಡಿ ಆ ದೈತ್ಯ ಏನಾದ್ರು ಬಂದ್ಬಿಟ್ರೆ ಗತಿ ಏನು ಬಂಡೆಕಲ್ಲು ಮುಚ್ಚಿ ಆ ವಾಲಿ ಬರಬಾರದು ವಾಲಿ ಸಾಮ್ರಾಜ್ಯ ನಾವು ಹೊಡಿಬೇಕು ಅಂತ ಏನು ಪಾಪ ಸುಗ್ರೀವನಿಗೆ ಇದ್ದಿತ್ತು ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಮಾತುಗೂ ಅವಕಾಶ ಕೊಡದೇನೆ ನಾ ಬಲಿಷ್ಠ ಇದ್ದೇನೆ ಅದರಿಂದ ಹೊಡಿತೇನೆ ಅಂತ ಹೊಟ್ರೆ ಇದನ್ನು ಅರ್ಥ ಮಾಡಿಕೊಂಡಂತಹ ಹನುಮಂತ ದೇವರು ಸುಗ್ರೀವನಿಗೆ ರಕ್ಷಣೆ ಕೊಡ್ತಾ ಋಷಮುಖ ಪರ್ವತಕ್ಕೆ ಕರ್ಕೊಂಡು ಹೋಗಿತ್ತು ಕೃಷ್ಣಿಂದ ಪಟ್ಟಣದಲ್ಲಿ ಇಲ್ಲೇ ಇಲ್ಲ ಋಷಮುಖ ಪರ್ವತದಲ್ಲಿ ಕರ್ಕೊಂಡು ಹೋಗಾಗ ಅಲ್ಲಿ ಶಾಪ ಇತ್ತಾದ್ರಿಂದ ಬರ್ತಿರಲಿಲ್ಲ ಮತಂಗಗಳ ಶಾಪ ಇತ್ತಾದ್ರಿಂದ ಅಲ್ಲಿಗೆ ಬರ್ತಿರಲಿಲ್ಲ ಯಾರು ಅಲ್ಲಿಗೆ ವಾಲಿ ಹೀಗಾಗಿ ವಾರಿಯಲ್ಲಿಗೆ ತಾನು ಬರಲಿಕ್ಕಾಗಲ್ಲ ಅಂತ ಸುಗ್ರೀವನಷ್ಟೇ ಅಲ್ಲ ಸುಗ್ರೀವನಿಗೆ ಪೋಷಣೆ ಕೊಟ್ಟಿದ್ದಕ್ಕೆ ಹನುಮಂತ ದೇವರನ್ನು ದ್ವೇಷ ಮಾಡ್ತಾಯಿದ್ರು ಅವ್ರ ಮೇಲಿದ್ದ ಭಕ್ತಿಯನ್ನು ತಿರಸ್ಕರಿಸಿದ್ದ ಇದು ಮಹಾ ಅಪರಾಧ ಇದು ಅವನು ಅರ್ಥ ಮಾಡಿಸ್ಕೊಡ್ಬೇಕು ನೀ ಮಾಡಿದ್ದ ಅಪರಾಧ ಅವಾಗ ನಾನು ನಿನಗೆ ಪೆಟ್ಟು ಕೊಡಬೇಕಾಗತ್ತೆ ಹಾಗೆ ಅರ್ಥ ಮಾಡಿಸೋದು ಅದಕ್ಕೆ ಭಗವಂತ ಅದನ್ನ ಒಪ್ಪಿಕೊಂಡೆ ಎರಡು ಕಾರಣದಿಂದ ಒಪ್ಕೊಂಡೆ ಈ ರೀತಿಯಲ್ಲಿ ನಾ ಕೊಟ್ಟಿದ್ದೆಲ್ಲ ನಿಮ್ಮ ಒಳ್ಳೆದಿಕ್ಕೆ ಅಲ್ಲ ದೇವರೇ ಕೊಡ್ತಾ ಇದ್ದ ನೀರಿ ಅಂದರೆ ದೇವರೇ ಬೆಕ್ಕಾದ ಸಂಪತ್ತು ಕೊಡ್ತಾರೆ ನಮಗೆ ಆದರೆ ಆ ಸಂಪತ್ತು ಯಾತಕ್ಕೋಸ್ಕರ ಎಲ್ಲಿ ವಿನಿಯೋಗ ಆಗ್ತಾ ಇದೆ ದೇವರು ಕೊಡದೆ ಇದ್ದರೆ ನಾವೇನು ಊಟನೂ ಮಾಡೋಲ್ಲ ಉಸರಾಟವೂ ಇಲ್ಲ ದೇವರು ಕೊಟ್ಟು ಮಾತ್ರಕ್ಕೆ ಏನೇ ಯೋಚನೆ ಮಾಡೋದ್ರೆ ನಾವು ಅದು ಭಗವಂತನಿಗೆ ವಿನಿಯೋಗ ಆಗ್ತಾ ಇದೆಯಾ ಅಥವಾ ಅದಕ್ಕೆ ವಿರುದ್ಧ ಆಗ್ತಾ ಇದೆಯಾ ಭಗವಂತನೇ ಒಪ್ಪಿಗೆ ಕೊಟ್ಟ ನಿಮ್ಮ ಕೊಂದು ಕೊಡ್ತೇನೆ ಅಂತ ನಿಜ ಆದರೆ ಅವ್ರು ಕೇಳ್ಕೊಳೋರಿಗೆ ಪಾಪ ಬಂದು ಹೋಗಿದೆ ಅದನ್ನು ಇಲ್ಲಿ ಆಚಾರ್ಯ ಎತ್ತಿ ತೋರಿಸುತ್ತಾರೆ ವೀಕ್ಷತಾಂ ನಿಬ ಅಧರಾಮ್ ಅತಿಲಿ ಸಂಭ್ರತ ಸರ್ವಾನ್ ಅಹನ ಆ ಕಾಲದಲ್ಲಿ ಅಲ್ಲೇನೆ ರಸಾ ರಸಾಥಳದಲ್ಲಿರ್ತಕ್ಕಂಥ ದೈತ್ಯರುಗಳು ತಪಸ್ಸು ಮಾಡುತ್ತಾ ಕುತ್ತಿದ್ದವು ಇಲ್ಲಿ ಇವರು ಹೋಗಿ ಸುಗ್ರೀವನಿಗೆ ನಾ ಹನುಮಂತ ದೇವರಿಗಿದ್ದು ತಿಳವಳಿಕೆ ಸುಗ್ರೀವನಿಗಿದ್ದ ತೆರವಳಿಕೆ ಎರಡರೂ ಮಟ್ಟಿಗೆ ತೂಗ ಹಾಕಿ ನೋಡ್ಬೋದು ಬರ್ತಿರ್ಲಿಕ್ಕೆ ಬಗ್ಗೆ ನಮಸ್ಕಾರ ಮಾಡಿ ಇವನು ಸಾಕಾತ್ ಬಹಪಿತ ನಮಸ್ಕಾರ ಮಾಡಿದರವರು ಸುಗ್ರೀವನಿಗೆ ಆ ನಂಬಿಕೆ ಇಲ್ಲ ಅಂದರೆ ಮುಖ್ಯಪ್ರಾಣದೇವರನ್ನೇ ಯಾಕೆ ಹಿಡಿತಾನೆ ಅವರಿಂದ ಎಂದೂ ಅಪಚಾರ ಇಲ್ಲ ಅವರು ಪೂರ್ಣ ಭಗವಂತನನ್ನು ಸರಿಯಾಗಿ ಬಲ್ಲವರು ಬೇರೆಯವರಿಗೆ ಆ ದಿನವಳಿಕೆ ಇಲ್ಲ ಅನ್ನೋದನ್ನು ಎತ್ತಿ ತೋರಿಸಿಕೊಳ್ಬೇಕಾಗಿದೆ ಅದಕ್ಕೋಸ್ಕರ ಈ ಪ್ರಕರಣ ಎಲ್ಲ ನಡೆದಿದ್ದೇನೆ ಆ ಪರೀಕ್ಷೆ ಮಾಡಿತಾನೆ ನಮ್ಮಣ್ಣನ ಕೊಲ್ಲುವಷ್ಟು ಶಕ್ತಿ ನಿಮಗಿದೆಯೋ ಇಲ್ಲೋ ಅಂದರೆ ಸಾಕ್ಷಾತ್ತಾಗಿ ರಾಮಚಂದ್ರ ಶ್ರೀಹಳ್ಳಿ ಅನ್ನೋ ಕಲ್ಪನೆ ಇಲ್ಲ ಆತನಿಗೆ ಸರಿ ನಡಿಪ್ಪ ಏನಾಗಬೇಕು ನಡಿ ದೊಡ್ಡ ದೈತ್ಯ ಸತ್ತು ಬಿದ್ದಿದ್ದಾನೆ ದುಂದು ಅವನು ಎಲುಬು ತೋರಿಸ್ತೇನೆ ನೀನು ಎಲುಬನ್ನಾರು ಅಳ್ಳಾಡ್ಸಕ್ಕ ಆತನ ನಮ್ಮಣ್ಣು ಹೊಡೆದುಕೊಂಡಿದ್ದ ನೆಡಿ ಕರ್ಕೊಂಡು ಹೋಗುತ್ತೆ ಏನು ರಾಶಿ ಎಲುಬು ಬಿದ್ದಿದೆ ಯಾರಿಗೂ ಎತ್ತಲಿಕ್ಕಾಗೋಲ್ಲ ಸ್ವಾಮಿ ಸುಮನ ಉಗುರಲ್ಲಿ ಮೀಟಿದ್ದಂತ ಅಷ್ಟೇ ಉಗಿರಲ್ಲಿ ಮೀಟಿದ್ದು ರಸ ತಳ ತನಕೂ ಸಮುದ್ರದ ದ್ವಾರ ಅಲ್ಲಿ ದೈತ್ಯರು ಕೂತಿದ್ರು ಅವ್ರ ತಲೆ ಮೇಲೆ ಬಿದ್ದು ಅವ್ರು ಸತ್ತು ಹೋಗ್ತಾರೆ ಒಂದು ನೆಪ ಅಷ್ಟೆ ಸುಗ್ರೀಮನೆಗೆ ತನ್ನ ಬಲ ತೋರಿಸ್ತೇನೆ ಅನ್ನೋ ನೆಪದಲ್ಲಿ ರಸ ಅದೇ ಜಾಗಕ್ಕೆ ಹೊಡೆಯಲಿಕ್ಕೆ ಕಾರಣ ಅಲ್ಲಿದ್ದ ದೈತ್ಯನನ್ನ ಕೊಲ್ಲೋದು ಇದು ಒಂದು ಕೆಲಸ ಮಾಡ್ತಾನೆ ಪರಮಾತ್ಮ ಅದಾದ್ಮೇಲೆ ಸರ್ವ ಪ್ರಸಾದ ಜವಲಾ ದ್ವಿತಿಜಾನ ಮಧ್ಯ ಸರ್ವಾ ಗುಣಮೇನ ಭೀತೇನ ವಾಲಿಬಲತ ವಾಲಿಬಲ ದ ಸತ್ತ ತಾಳಾನ್ಯ ಪ್ರದರ್ಶಿಸಿ ನಿಜಾನ್ ಸುಧಾಮ ಇನ್ನು ಇನ್ನೂ ಆ ಕಾಲಕ್ಕೆ ಅಲ್ಲಿ ರುದ್ರದೇವರ ಪ್ರಸಾದದ ಬಲ ಇದೆ ವಜ್ರಾಯುಧದಿಂದ ಹೊಡೆದರೂ ಸಾಯೋಲ್ಲ ಏಳು ತಾಳ ವೃಕ್ಷಗಳ ರೂಪದಲ್ಲಿ ಕೂತು ಜಪ ಮಾಡ್ತಾ ಕೂತಿದ್ದಾರೆ ರುದ್ರದೇವರ ಪದವಿ ಬೇಕು ಅಂತ ಆ ತಪಸ್ಸು ಮುಂದುವರೆದಲ್ಲೇ ನಡೆಯಬೇಕಾಗುತ್ತೆ ಇಲ್ಲದೇ ಇರೋ ಪಾರ್ವತೀ ದೇವೇನು ಅಪಹರಣ ಮಾಡಬೇಕು ಅಂತ ಕೂತಿದ್ದಾರೆ ದೊಡ್ಡ ದಕ್ಷರು ನಾನು ತೋರಿಸ್ದ ನಮ್ಮ ಅಣ್ಣಂಗೆ ಈ ಎಲೆ ಕೂಡ ಅಡಾಡ್ಸಕ್ಕಾಗಿರಲಿಲ್ಲ ಅದೇನೋ ಮೂಳೆ ಈಗೆಲ್ಲ ಶರೀರದಲ್ಲಿ ಸತ್ವ ಕಳ್ಕೊಂಡು ಬರೀ ಮೂಳೆ ಬಿದ್ದಿದೆ ಮೂಳೆ ಓಡಿಸ್ದಿ ಅಂತಂದ್ರೆ ಅದೇನಾಗ ಇದು ಎಷ್ಟೋ ಕಾಲದಿಂದಾಗಿ ಅದು ಈ ಪ್ಲಾಸ್ಟಿಕ್ ಚೇರೋಗಿರೋ ಟೆರ ಸಲ ಹಾಕ್ಬಿಟ್ಟಿದ್ರೆ ಏನಾಗತ್ತೀ ಅದೆಲ್ಲ ಮಳೆ ಬಿಸಿಲು ಎಲ್ಲ ಬಿದ್ದು ಬಿದ್ದು ಬಿದ್ದು ಲಡ್ಡಾಗಿ ಹೋಗಿರುತ್ತೆ ಎಲ್ಲ ಅದರೊಳಗೆ ಏನು ಶಕ್ತಿ ಸಾಮರ್ಥ್ಯ ಇರೋಲ್ಲ ಹಂಗಾಗಿಬಿಟ್ಟಿರುತ್ತೆ ಅದರಿಂದ ಇನ್ನೊಗ್ಲಿಕ್ಕೆ ಆಗೋಲ್ಲ ಇನ್ನೊಂದಿದೆ ತಾಳು ವೃಕ್ಷಗಳನ್ನು ಏನು ಮಾಡೋಕ್ಕಾಗಿರಲಿಲ್ಲ ನಮ್ಮ ಅಣ್ಣನಿಗೆ ನಿಮಗೆ ಎಲ್ಲ ಮಾಡ್ಲಿಕ್ಕಾಗುತ್ತಾ ವಜ್ರಾಯ್ದರೂ ಏನು ಮಾಡ್ಲಿಕ್ಕಾಗೋಲ್ಲ ಅವ್ರ ಬುದ್ಧೀನಿ ಇಂದ್ರದೇವರು ಅವತಾರಿ ಬಾರಿ ಏನು ಮಾಡಲಿಕ್ಕಾಗಿರಲಿಲ್ಲ ಅಲ್ಲಿ ನಡೆಯಪ್ಪ ಪರವಾಗಿ ಆ ನೆಕದಿಂದಲೇ ಒಂದೇ ಬಾಣಪ್ರಸಾರ ಮಾಡುವುದರಿಂದ ಏಳು ವೃಕ್ಷಗಳನ್ನು ಕಳೆದು ಒಳಗಿದ್ದ ದೈತ್ಯವನ್ನು ಸಂಹಾರ ಮಾಡುತ್ತಾನೆ ಇದೊಂದು ರೀತಿಯಲ್ಲಿ ಪರಮಾತ್ಮ ಮಾಡಿದ ದಿವ್ಯ ವ್ಯಾಪಾರ ಏಕೈಕಮೇಶು ಸವಿ ಕಂಪಯಿತು ಸಮರ್ಥ ಪತ್ರಾಡಿ ಲೊಪ್ತು ಮತ್ತು ಸಹತೇನ ಶಕ್ತ ಒಂದೊಂದು ಎಲೆ ಅಲ್ಲಾಡಿಸಲಿಕ್ಕೂ ಆಗ್ತಿರಲಿಲ್ಲ ಅಂತ ಆತ ಹೇಳಿದ್ದನ್ನು ಆಚಾರ ಉಲ್ಲೇಖ ಮಾಡಿದ್ದ ಭವಾನ್ ಏಕೇಶುಣ ತರಿ ಹಿ ವಾರಿ ವಧೇ ಸಮರ್ಥ ಒಂದೇ ಬಾನದಲ್ಲಿ ಎಲ್ಲರನ್ನು ಕರ್ತರಿಸಿದ್ರೆ ಮಾತ್ರ ಸಮರ್ಥ ಅಂತಂದಾಗ ಅದೇ ಕೆಲಸ ಮಾಡಿ ನನಗೆ ಧೈರ್ಯವನ್ನು ಹುಟ್ಟಿಸ್ತಾನೆ ಜೇ ತುಂ ಚತುರ್ ಗುಣವಲೋ ಯಾವಾದರೂ ಒಬ್ಬನಿಗೆಲ್ಲಬೇಕಾಗಿದ್ದರೆ ನಾವು ಯಾರ ಜೊತೆ ಯುದ್ಧ ಮಾಡುತ್ತಾ ಇದ್ದೇವೆ ಅವರಿಗಿಂತ ನಾಲ್ಕು ಪಟ್ಟು ಬಲ ಬೇಕು ಅದು ಬೌದ್ಧಿಕ ಬಲ ಇರಬಹುದು ಶಾರೀರಿಕ ಬಲ ಇರಬಹುದು ಕೊಂದೇ ಬಿಡಬೇಕು ನೂರು ಪಟ್ಟು ಬಲ ಬೇಕು ಎಲ್ಲಂದರೆ ಕೆಡೂಬಹುದೇ ಅದರಿಂದಾಗಿ ಈ ಥರನ ಕೊಲಿಸಬೇಕು ಅಂತಂದರೆ ಹರಿಯ ಹಯಾತ್ಮಜ ನೆನ ಒಬ್ಬೊಬ್ಬರು ಎಂಥ ದೊಡ್ಡ ದೊಡ್ಡ ದೈ ದೇವತೆಗಳನ್ನೆಲ್ಲ ವರ್ಣನೆ ಮಾಡ್ತಾರೆ ಬರೀ ಎಲ್ಲರ ಅತ್ಯದ್ಭುತವಾದವರು ಶಕ್ತಿ ಇದ್ದರೆ ಮಾತ್ರ ನಮ್ಮ ಅಣ್ಣನ್ನು ಹೊಡಿಬೋದು ಇಲ್ಲೇ ದ್ರಾಗ ಇದನ್ನು ವಿಚಾರ ಈ ಸಂಶಯವನ್ನು ದೂರ ಮಾಡಿದರೆ ನಾನು ನೀನು ನಂಬುತ್ತೇನೆ ನಂಬಿ ನಾನು ಇದು ತಗೋಗ್ತೇನೆ ನಾನು ಬರ್ತೀನಿ ನಾನು ಸತ್ತು ಹೋಗ್ತೇನೆ ಅಷ್ಟೇ ನೀನು ದುರ್ಬಲರನ್ನು ಹಿಡ್ಕೊಂಡ್ರೆ ಏನಾಗುತ್ತೆ ಒಂದು ನಾರನ್ನು ಹಾಕಿಕೊಟ್ಟು ಏ ಏ ನೀನು ಈಜಕ್ಕೆ ಹೋಗು ಪ್ರವಾಹದಲ್ಲಿ ಬಿಡು ನೋಡಿಲ್ಲ ಅಗ್ಗ ಇದೆ ನಾರ ಆಗ್ತಾನೆ ಅದು ಕಿತ್ಕೊಂಡು ಹೋಗ್ತೀವಿ ಇವನು ಕಿತ್ಕೊಂಡು ಹೋದ ದುರ್ಬಲರನ್ನು ಹೇಳಿದಕ್ಕಾಗಲ್ಲ ಹೀಗೆಲ್ಲ ಒಳಗಡೆ ಸಂದೇಹ ಪಾಪ ಸುಗಿರಿವರಿಗೆ ಶ್ವಾಕ್ಯಂ ಅವರೂಪಾನ್ ಬ್ರಹ್ಮತ್ವಮಂ ತಪಸೆ ಪ್ರವೃತ್ತಿ ಏಕೇಶು ನಾಸ ಪದಿತಾನ್ ಬ್ರಹ್ಮ ಪದವಿಯನ್ನು ಪಡಿಬೇಕು ಅಂತ ಹೊರಡಿಕೆ ತಪಸ್ಸು ಮಾಡುತ್ತಾ ಕಿದ್ದ ದುರಾಸೆಯಿಂದ ತಪಸ್ಸಿಗೆ ಅಂತ ಹೇಳಿದರೆ ಅದರಿಂದ ತುಂಬ ಹಾನಿಯಿದೆ ಜಗತ್ತಿಗೆ ಕ್ಷೋಭೆ ಆಗುತ್ತೆ ಅದಕ್ಕೆ ಅಂಥವ್ರನ್ನ ಈ ನೆಪ ಮಾಡಿ ಪರಮಾತ್ಮ ಕೊಲ್ಲೋಣ ಸಂಧಾಯ ಕಾಲ್ಮುಖರೇ ನಿಶಿತೇ ತು ಬಾಣೇ ಅಥಾಕೃಷ್ಯ ದಕ್ಷಿಣ ಭುಜೇನ ತದಾ ಪ್ರಮುಕ್ತೆ ರಾಮೇಣ ಸತ್ವನ ವನಂತ ವಲೇನ ಸರವೇ ಚೂರ್ಣೀಕರ್ತಾ ಸಬದಿದೆ ತರವೋ ರವೇಣ ಭಾರಿ ಸದ್ದು ಮಾಡುತ್ತಾ ಎಲ್ಲ ಮರಗಳು ಪುಡಿ ಪುಡಿ ಪುಡಿ ಆಗ ಬರೀ ಒಂದು ಕಡೆಯಲ್ಲೆಲ್ಲೋ ಬಾಣ ಹೋಗಿದ್ದು ಇನ್ನೆಲ್ಲ ಏನಾದರೂ ಉರುಳುಕೊಂಡು ಬಿದ್ದವು ಅಷ್ಟೇ ಅಲ್ಲ ಪುಳುಪುಡಿಯಾಗಿ ಹೋದಂತೆ ಅಷ್ಟು ಮರಗಳು ಆಕ್ರಮದಲ್ಲಿ ಒಂದು ವಾಣಪ್ರಸಾರವನ್ನು ಮಾಡೋಣ ಪರಮಾತ್ಮ ಮಿತ್ವಾ ಚತಾನ್ಯ ಸಗಿರಿ ಕುಂ ದೊಡ್ಡ ಬೆಟ್ಟ ಸಮೇತವಾದಂತಹ ಇಡೀ ಕುಂಬಿನಿ ಭೂಮಂಡಲವನ್ನೇ ಆ ಸೇರಿ ಭಗವತ್ ಪ್ರಮುಖ ಪಾತಾಳ ಸಪ್ತಕ ಮತಾತ್ರವಧ್ಯಾ ಪಾತಾಳದಲ್ಲಿ ಕುಮದಿನಃ ಅಂತನ್ನುವ ಅನೇಕ ದೈತ್ಯರು ಕುತ್ತುಕೊಂಡು ಮತ್ತಿದೇರಿ ದುರುದ್ದೇಶದಿಂದ ತಪಸ್ಸು ಮಾಡ್ತಾ ಇದ್ರು ನಾಮನಾಸುರ ಕುಮುದಿನಃ ಅಬ್ಜ ವಾಕ್ಯರಕ್ಷ ಸರ್ವಾಂಶ್ಚತಾನ್ ಅಹನದಾಶು ಶರಸ್ಸ ಏಕಃ ಇಲ್ಲಿಗೆ ನಿಂತು ಹೋಗಲಿಲ್ಲ ಬಾಣ ಮತ್ತು ಹೋಯಿತು ಪಾತಾಳದು ಕ ತನಕ ಅಲ್ಲಿ ಕೂತಂತಹ ಕುಮುದಿನಿ ಅಂತ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ ಬ್ರಹ್ಮದೇವರು ಅಬದತ್ತು ಹೊರಗುಟ್ಟಿತ್ತು ಅವರಿಗೆಲ್ಲ ಅವರನ್ನು ಸಂಹಾರ ಮಾಡಿದ ಪರಮಾತ್ಮ ಅಂದರೆ ಒಂದು ಭಾರಪ್ರಸಾರ ಎಷ್ಟು ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನು ಚಿಂತನೆ ಮಾಡುತ್ತಾರೆ ಇದೇ ಇದೇ ಕ್ರಮದಲ್ಲಿ ನಾವು ಪ್ರತಿನಿತ್ಯ ಪರಮಾತ್ಮನ ಬಿಲ್ಲು ಬಾಣಗಳನ್ನು ಹೃದಯದಲ್ಲಿ ಚಿಂತನೆ ಮಾಡಬೇಕು ಭಗವಂತ ಕೈಯಲ್ಲಿ ಒಂದು ಕಡೆ ಬಿಲ್ಲು ಬಾಣ ಹಿಡಿದು ನಿಂತಾಗಿದೆಯಲ್ಲ ಯಾಕೆ ಹಾಗೆ ನಿಂತಿದ್ದಾರೆ ಎಂದರೆ ಆ ಬಿಲ್ಲು ಬಾಣಗಳನ್ನು ಹಿಡಿದು ಬಾಣಪ್ರಸಾರ ನಮ್ಮ ಒಳಗಡೆಯಲ್ಲ ಮಾಡಿ ಇರುವ ದೈತ್ಯರುಗಳನ್ನು ಅವಧ್ಯವರು ಕೂತು ಬಿಟ್ಟಿದ್ದಾರೆ ಕಾಮಕ್ರೋಧಾದಿಗಳು ಹೊಡೆದು ಪ್ರತಿನಿತ್ಯ ರಕ್ಷಣೆ ಮಾಡುವಂತ ರಾಮರೂಪವನ್ನು ಬೆಡ್ತಾ ಇರಬೇಕಂತ ಅದನ್ನು ಬಹಳ ಚೆನ್ನಾಗಿ ಅಂತಾರೆ ಸತ್ಯನಾಥ ಸ್ವಾಮಿಗಳು ಸತ್ಯನಾಥ ತೀರ್ಥರು ಅವರು ಹಾಗೆ ಅಂತಾರೆ ಭವಾಬ್ದುರ್ ಜಾರದ್ಯಸ ಆನಂದಂಠ ಸಂಹಿತ ಮಧುಪಾಶ್ಚೇತಿಯ ರಕ್ಷಾಭ್ಯ ಹಸ್ತಾಭ್ಯ ರಾಮು ರಕ್ಷತು ಸೂಚನ ರಾಮದೇವ ರೂಪ ಹೀಗಿದೆಯಲ್ಲ ಏನು ತೋರಿಸ್ತಾ ಇದೆ ಬರೀ ಬಿಲ್ಲುಬಾಣ ಹಿಡಿಯಲಿಕ್ಕೆ ಅಷ್ಟೇ ಅಲ್ಲ ಅದು ಬಿಟ್ಟರೂ ಕೂಡ ಇಲ್ಲದೇ ಇದ್ರೂ ಅಲ್ಲೊಂದಿದೆ ನಿಮಗೆ ನನ್ನನ್ನು ಉಪಾಸನೆ ಮಾಡಿದ ನನ್ನ ಪಾದಗಳನ್ನು ಸಂಸಾರ ಸಾಗರವನ್ನು ಮಂಡಿ ಕೆಳಗಡೆ ದಬ್ಬುತ್ತೇನೆ ಎಂದು ಬಲಗೈ ತೋರಿಸ್ತಾ ಇದ್ದಾನೆ ಹೀಗೆ ಅದರಂತೆಯೇ ಕೈ ಎಡಗೈಯನ್ನು ಮೇಲಕ್ಕೆ ಎತ್ತಿ ಆನಂದವನ್ನು ಕುತ್ತಿಗೆ ಮೇಲೆ ಮಾಡುತ್ತೇನೆ ನಮಗೆ ನನ್ನ ಉಪಾಸನೆ ಮಾಡಿದರೆ ಅಂತ ಈ ಎರಡು ಕೈಯಲ್ಲಿ ಇಂತೋ ಒಂದನ್ನು ಕೆಳಗೆ ತಪ್ಪುತ್ತೇನೆ ಇನ್ನೊಂದು ಮೇಲಕ್ಕೆ ಮಾಡ್ತೇನೆ ಆನಂದವನ್ನು ಮೇಲಕ್ಕೆತ್ತುತ್ತೇನೆ ನಿಮಗೆ ಆ ದುಃಖ ಏನಿದೆ ಕೆಳಗೆ ತಪ್ಪುತ್ತೇನೆ ಅಂತ ಹೀಗೆ ರೂಪು ತೋರಿಸ್ತಾ ಇದ್ದಾನೆ ಅಂತ ಚಿತ್ರಣ ಮಾಡುತ್ತಾರೆ ಅವರವರು ಉಪಾಸನೆಯ ಕ್ರಮ ಆ ಕ್ರಮದಲ್ಲಿ ಇದನ್ನೆಲ್ಲ ಚಿತ್ರಣ ಮಾಡಿಕೊಟ್ಟಿದ್ದಾರೆ ನೈತತ್ವಚಿತ್ರ ಅಮಿತೋರು ಬಲಸ್ಯ ವಿಷ್ಠೋಹ ಇದೇನು ಆಶ್ಚರ್ಯನ ಅಮಿತವಾದ ಪೂರ್ಣ ಪರಾಕ್ರಮವುಳ್ಳ ಪರಮಾತ್ಮನಿಗೆ ಯತ್ ಪ್ರೇರಣಾತ್ ಸಭವನಸ್ಥೆ ಭವೇತ್ ಪ್ರವೃತ್ತಿ ಮುಖ್ಯಪ್ರಾಣ ಸಮೇತವಾಗಿ ಎಲ್ಲರಿಗೂ ಯಾರು ಪ್ರೇರಣೆ ಮಾಡಲಿಲ್ಲ ಅಂದ್ರೆ ಭಿಷಾಸ್ಮಾದ ವಾತಪ್ರವತೆ ಭೀಷೋದೇತು ಸೂರ್ಯ ಯಾರಿಗೂ ಪ್ರವೃತ್ತಿಯೇ ಇಲ್ಲ ಇಲ್ಲಾಂದ್ರೆ ಅಂಥವ್ನು ಯಾರೋ ಒಬ್ಬರು ಕೊಂದ ಇಬ್ಬರನ್ನು ಉಳಿಸ್ದ ಒಬ್ಬರನ್ನೇನೋ ಆಶ್ಚರ್ಯನ ಭಗವದ್ ದೃಷ್ಟಿಯಲ್ಲಿ ಆಶ್ಚರ್ಯ ಅಲ್ಲ ಆದರೆ ರಾಮರೂಪ ಇಂತಹ ತುಂತ ನಿಶ್ಚಿಯೇ ಪಡೆಯಲಿಕ್ಕೆ ನಮಗವಶ್ಯವಾಗಿ ಈ ಚರಿತ್ರೆಗಳು ಬೇಕು ಲೋಕಸ್ಯ ಸಪ್ರತಿಕೃತಿಕ ಸಪ್ರಕೃತಿಕ ಕರ್ಮಾಧಿಕ ತದೀದ್ಯ ಸಾಧ್ಯ ಅಟಾದರೂ ಕೂಡ ಮತ್ತೊಬ್ಬರು ಯಾರ ಕಡೆಯಲ್ಲೂ ಕೂಡ ಉಲ್ಲೇಖ ಊಹೆ ಮಾಡಲಿಕ್ಕಾಗದೇ ಇರುವಂತಹ ಅದ್ಭುತ ಪ್ರಸಂಗ ಇದು ಅಂತ ಚಿತ್ರಣ ಮಾಡಿಕೊಡ್ತಾರೆ ಆಚಾರ್ಯರು ಇಷ್ಟಾದ ಮೇಲೆ ಉಷ್ಟಿಯುದ್ಧಕ್ಕೆ ಅಂತ ಇಬ್ಬರು ಹೋಗೋಣ ಒಂದು ದಿವಸ ಎರಡನೇ ದಿವಸ ಹೊಡಿತ ಅಂತಾರ ವಾಲ ಮಹಾರಾಧಿಗಳಿಂದ ಹೇಗೆ ನಡೀತು ಹಿಂದೆ ನಿಂತು ನಡೆಸಿತು ಮಾಡಿತ್ತು ಅದರ ಮರ್ಮ ಏನು ಆಚಾರ ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ ವಾಲಿ ಏನೋ ಅಪರಾಧ ಮಾಡಿದ್ದ ಅಂತ ಏನೇನೋ ಹೇಳಿ ಕೊಡ್ತಾನೆ ಸ್ವಲ್ಪ ಅಂತಹದ್ದು ವಾಲಿ ಏನೋ ಅಪರಾಧ ಮಾಡಲಿಲ್ಲ ಅಂತ ಆಚಾರ್ಯದ್ದೇ ಶಬ್ದ ಇದೆ ನಿರಾಘತಾ ಪ್ರಯೋಗ ಮಾಡಿದ್ದಾರೆ ಇವನ್ನೆಲ್ಲ ನಾಳಿನ ದಿವಸ ನೋಡೋಣ ಇವತ್ತು ಬಹಳ ದೊಡ್ಡ ದಿವಸ ಇವತ್ತು ಇವತ್ತು ಭಾಜದೀಪಿಕಾಚಾರ್ಯರು ಇಂಥ ಬಹಳ ದೊಡ್ಡ ಜ್ಞಾನಿಗಳ ಆರಾಧನಾ ಇವತ್ತು ಸಾಧಾರಣ ಏನು ತಿಳ್ಕೊಂಡಿದ್ದೇವೆ ನಾವು ನರಸಿಂಹದೇವರು ಪ್ರಹ್ಲಾದರಾದಲ್ಲಿ ಒಲಿತಾನೆ ನೀರು ಒಲಿತಾನೆ ರೀ ಎಂದು ಆ ಥರ ಏನಿಲ್ಲ ನರಸಿಂಹದೇವರನ್ನು ನಿಜವಾಗಿಯೂ ನಾವು ಸಜ್ಜಾಗಿ ಉಪಾಸನೆ ಮಾಡಿದರೆ ಎಲ್ಲಿ ಮೂಲೆಯಲ್ಲಿದ್ದ ಅತ್ಯಲ್ಪರಿಗೂ ಹೇಗೆ ಒಲಿತಾನೆ ಅನ್ನೋದನ್ನು ನಮಗೆ ತೋರಿಸಿಕೊಟ್ಟ ಮಹಾನುಭಾವರು ಶೇಷ ತಾತ್ಪರ್ಯ ಚಂದ್ರಿಕಾಕಾರ ತಿರುಗುಕೂಡ್ಲು ಸ್ವಾಮಿಗಳೇನಿದ್ದಾರೆ ರಘುನಾಥ ಚತುರ್ ವ್ಯಾಸರಾಜರಿಂದ ಹತ್ತನೇ ತಲೆಮಾರು ಇವರು ಹನ್ನೊಂದನೆಯ ಅವರ ಶಿಷ್ಯರು ಇವರ ಕಾಲಕ್ಕೆ ಆಗ ಒಂದು ಚಿಕ್ಕ ಲಕ್ಷ್ಮೀ ನರಸ ವಿಗ್ರಹ ಅಷ್ಟೇ ಸ್ವಾಮಿಗಳು ದೊಡ್ಡ ದೊಡ್ಡ ಪೆಟ್ಟಿಗೆ ದೊಡ್ಡ ದೊಡ್ಡದು ಅಯ್ಯು ಪೀಠಗಳಾಕೊಂಡು ಹಿಂಗೇನಿಲ್ಲ ಏಕಾಂತ ಭಗವಂತನ ಧ್ಯಾನ ಮಾಡಿದ ಗ್ರಂಥರಚನಾದಿಗಳು ವಾದಿ ದಿಗ್ವಿಜಯಾದಿಗಳನ್ನು ನಡೆಸಲಿಕ್ಕೆ ಅಂತ ಯಥಾಶ್ರಮ ತಗೊಳ್ತಾರೆ ಮೊದಲೇ ಸಂಸಾರದಲ್ಲಿ ನಾವು ಈ ಸಂಸಾರದಲ್ಲಿ ಎರಡನೇ ಕಳ್ಕೊಂಡು ಬಹಳ ಬಾಯಭಾಗ ಪಡ್ಕೊಳ್ತೀವಿ ದುಃಖ ಪಡ್ತೇನೆ ಇದಾಗಬಾರದು ಅನ್ನೋದಕ್ಕೆ ಅಭ್ಯಾಸ ಮಾಡಿಕೊಡ್ತಾರೆ ಮೊದಲೇ ಎಲ್ಲ ಸಂಬಂಧ ಕಳ್ಕೊಂಡ್ಬಿಡ್ತಾರೆ ಎತ್ಯಾಶ್ರಮ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆದರೆ ಬಹಳ ಯೋಗ್ಯ ನಾವು ಇಡೀ ಸಂಸಾರ ಕಟ್ಕೊಂಡು ಕ್ಷಣ ಕ್ಷಣಕ್ಕೂ ಇದಕ್ಕೆ ವಿಪರೀತ ಅದು ಇದನ್ನೆಲ್ಲ ಜ್ಞಾನಿಗಳು ಮೊದಲೇ ಅರ್ಥ ಮಾಡಿಕೊಂಡೆ ತಾವೇ ಎಲ್ಲ ಸರ್ವಸ್ವತ್ಯಾಗ ಮಾಡಿಬಿಡುತ್ತಾರೆ ಆ ಕ್ರಮದಲ್ಲಿ ಬಾಲ್ಯದಲ್ಲಿ ಎತ್ಯಾಶ್ರಮ ತಗೊಂಡ ಮಹಾನುಭಾವರು ವಂಶದೀಪಿಕಾಚಾರ್ಯರು ಅವರ ಹೆಸರು ಜಗನ್ನಾಥ ತೀರ್ಥವರು ಅಂತ ಮನಭಾವ ಅಂಥವ್ರ ಒಂದು ಬಷ್ಟೆ ಚೀಲ ಈ ಕಡೆ ಪುಸ್ತಕದ ಚೀಲ ಇವನ್ನೆಲ್ಲ ಹಾಕ್ಕೊಂಡು ಅಂದರೆ ಬ್ರಿಟಿಷರಿದ್ದರೆ ಅವರ ಜೊತೆಯಲ್ಲೇ ಏಕಾಂತ ಸಂಚಾರ ಮಾಡ್ತಾ ಅವರು ಇರ್ತಿದ್ದೆಲ್ಲ ಭವಾನಿ ಅಂತ ಆ ಕಡೆಯಲ್ಲಿ ಮತ್ತೆ ಅವರದ್ದೆಲ್ಲ ಇವತ್ತಿಗೂ ಕಾಲ ಮಂಟಪಗಳೆಲ್ಲ ಅವರದ್ದು ಪ್ರತೀಕಗಳೆಲ್ಲ ಇದೆ ಬರೀ ಮಹತ್ವಪೂರ್ಣವಾದಂತಹ ಚರಿತ್ರೆ ನಡೆಸಿದವರು ಕಾವೇರಿ ತೀರ್ಥದಲ್ಲೆಲ್ಲ ಓಡಾಡ್ತಾ ಇದ್ದವು ಶ್ರೀರಂಗ ಅಂತ ಅದು ಕಡೆಯಲ್ಲಿ ಓಡಾಡಬೇಕಾದ್ರೆ ಕಾವೇರಿ ತೀರದಲ್ಲಿ ಇವರನ್ನು ಆಕ್ರಮಣ ಮಾಡಿಬಿಡ್ತಾರೆ ಬ್ಲೇಂಚ್ ಹಾಗಾದರೆ ಶುರುವಾಗಿತ್ತು ಬ್ರಿಟಿಷರು ಸಾಗುರು ಇವರೆಲ್ಲ ಪ್ರತಿಮೆಯಟ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಆಭರಣ ಹಾಕಿರ್ತಾರೆ ವಜ್ರ ವೈಢರ್ಯ ಅಂತ ಒಂದು ಸತಿ ಹಾಗೂ ನದಿಯಲ್ಲಿ ದಾಟಿ ಹಾಗೋ ಪಾರಾಗ್ತಾರೆ ಎರಡನೇ ಸತಿ ಅವರು ಶಸ್ತ್ರಾಸ್ತ್ರ ಹಿಡ್ಕೊಂಡು ಹೊಡೆದು ಬಿಡ್ತಾರೆ ಇವರಿಗೆ ಮೂರ್ಚೆ ಹೋಗಿಬಿಡ್ತಾರೆ ಸ್ವಾಮಿಗಳು ನರಸಿಂಹ ನರಸಿಂಹ ಅಂತ ಅದು ಪುಟ್ಟ ಗರುಡ ವಾಹನ ಲಕ್ಷ್ಮೀ ನರಸಿಂಹದೇವರನ್ನು ಪ್ರತಿ ಮಧು ಅಭಿಷೇಕ ಆಗಿತ್ತು ಸಂಸ್ಥಾನದಲ್ಲಿತ್ತು ಅತಿನಿತ್ಯ ಆ ಪ್ರತೀಕಕ್ಕೆ ವ್ಯಾಸಮಷ್ಟಿಯ ಜೊತೆಯಲ್ಲಿ ಅಂತಾದ ಅಷ್ಟೇ ಹೇಳಿ ಯಾವಾಗ ಮೂರ್ಛ ಹೋಗ್ತಾರೆ ಎಚ್ಚರ ಎಂದು ನೋಡುವಾಗ ವಿಚಿತ್ರ ಪ್ರಸಂಗ ಅವರೇ ಭಾಷೆ ದೀಪಿಕಾದಲ್ಲಿ ಶ್ರೀಮದ್ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಅದ್ಭುತವಾದ ಕೋಶದಂತಹ ವ್ಯಾಖ್ಯಾನ ಅದನ್ನು ಮಾಧ್ಯವಕೋಶ ಅಂತ ಹೋಗ್ತಾರೆ ಎಲ್ಲ ವಿದ್ವಾಂಸರು ಕೃತಿಯನ್ನು ಕೊಟ್ಟವರು ಅದರಲ್ಲಿ ಆರಂಭದಲ್ಲೇ ಹೇಳ್ತಾರೆ ಆಮ್ರಸ್ತಂಭಾತ್ ಸಮಾಗತ್ಯ ತಾಮ್ರತುಂಡಾ ನಿಹತ್ಯಯ ನಮ್ರಂ ನವಮಿ ಜಗನ್ನಾಥಂ ಕಮ್ರೋಪಾತ್ರ ನೃಕೇಸರಿ ಬಕೀರಾನ್ ಬೇಡಿಕೊಂಡಿದ್ದಕ್ಕೆ ಸ್ವಾಮಿ ಎಲ್ಲಿಂದ ಬಂದಿ ಮಾವಿನ ಮರವೊಂದು ಸೀಳಿತ್ತಂತೆ ಮಾವಿನ ಮರವನ್ನು ಸೀಳಿ ನಾ ಇಲ್ಲಿಂದ ಬಂದೆ ಎಂದು ತೋರಿಸಲಿ ಏನು ಹಂಗೆ ಬಂದ್ಬಿಡ್ಬಹುದು ಪರಮಾತ್ಮ ಅದು ಪ್ರಹ್ಲಾದರಾಜ್ ಅವರದೇ ಹಾಗೆ ಭಕ್ತರು ಅನನ್ಯ ಮನಸ್ಸಿನಿಂದ ನಾನು ಯಾರ ಆರಾಧನೆ ಮಾಡ್ತೇನೆ ನೀವು ಎಲ್ಲಿದ್ದೇನೆ ಅಲ್ಲೇ ದರ್ಶನ ಕೊಡ್ತೇನೆ ವ್ಯಾಪ್ತಿಯಂಚ ಭೂತೇಶ್ವಲೇಶು ಚಾತ್ಮರಹ ಸರ್ವತ್ರನಾಯಿದ್ದೇನೆ ಅಂತ ಮೊತ್ತ ಸಾಬೀತು ಮಾಡಿದ ಅವರ ಎದುರುಗಡಿಯಲ್ಲಿ ಆ ಕ್ರಮದಿಂದಾಗಿ ಆ ಸೀಳಿ ಬಂದು ಅಲ್ಲಿದ್ದಂತಹ ತಾಮ್ರತುಂಡವರು ಎಲ್ಲ ಕೆಂಪ ಮುಶೂಡಿಯವರ ತಲೆಗಳನ್ನೆಲ್ಲ ಚಂಡಾಡ್ತಾ ಇದ್ದಾರೆ ನೋಡಿ ಗಾಭರಿಯಾಗಿತ್ತು ಕೈ ನಮಸ್ಕಾರ ಮಾಡುತ್ತಾರೆ ಆತನ ದರ್ಶನ ಬಲದಿಂದಲೇನೆ ಅನನಿತ್ಯ ಮಹಾಭಾಷ್ಯವು ಅಧ್ಯಯನ ಮಾಡಿದೆ ಯಶವೇ ಆಕೃಷ್ಯ ಅತನ ಅನುಗ್ರಹದಿಂದ ಮಹಾಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದರು ಅಂತಾರೆ ಅಷ್ಟು ನರಸಿಂಹದೇವರ ಕೃಪಾ ಪಾತ್ರರು ಅದರಂತೆ ಶ್ರೇಷ್ಠ ಅಂಬರಿ ಚಂದ್ರಕಾಕಾರ ಪರಮಾನುಗ್ರಹಕ್ಕೆ ಪಾತ್ರರು ಕಂಬಾನು ರಾಮಚಂದ್ರ ತೀರ್ಥರು ಇನ್ನೇನು ಆ ಪರಂಪರೆ ಇದೆಲ್ಲರ ಪರಮಾನುಗ್ರಹಕ್ಕೆ ಪಾತ್ರರು ಇದರ ಮೇಲೆ ತಿರುವುಕ್ರಮ ಪಂಡಿತಾಚಾರ್ಯರು ಅವರೆಲ್ಲ ತೌಳಬರು ಅವರ ಆ ಕಡೆ ಅವರ ವ್ಯಾಖ್ಯಾನ ಬೇರೆ ಟೀಕಾಕೃತ್ಪಾದರ ವ್ಯಾಖ್ಯಾನ ನಮ್ಮದು ಅಂತ ಹೀಗೆಲ್ಲ ಒಂದು ವೈಷಮ್ಯ ಮಾಡುವ ಒಂದು ಪಂಗಡ ಶುರುವಾಗಿತ್ತು ಇವತ್ತು ತುಂಬ ಹೆಚ್ಚಿದೆ ಅದು ಕಾಣ್ತೇವೆ ನಾವು ನಾವೆಲ್ಲ ತಿರುಗುಣ ಮಂಡ್ಯ ಆಚಾರದಲ್ಲಿ ಯಾಕೆ ಹೋಗ್ಬೇಕು ಈ ಕಡೆಯವರೆಲ್ಲ ಹಾಗೆ ನಾವು ನೆನಸುದಾ ಅದು ಇದು ತತ್ವಪ್ರಕಾಶಕ ಓದಿದ ಸಾಕು ಆ ಕಡೆಯಲ್ಲಿ ಅಲ್ಲಿ ಕೆಲವರಿದ್ದಾರೆ ಮುದುಕು ಆ ತಿರುಗ ಮಂಡಿತ ಆಚಾರದೇ ಸರಿ ಟೀಕಾಯರಿಗೆ ಜೈತರಿಗೆ ಏನೂ ತಪ್ಪು ತಪ್ಪು ಹೇಳಿದ್ದಾರೆ ಇಂತ ಇಂತಿಂತ ಅಯೋಗ್ಯ ರೂಪಗಳು ಕೂತಿದ್ದಾರೆ ಇಪ್ಪತ್ತನೇ ದಿವಸ ಇವೆಲ್ಲ ಆದರೆ ನಮ್ಮ ಭಾಷೆದ ತಗೊಂಡ್ರು ಇವು ಯಾವ ಜ್ಞಾನಗಳನ್ನು ಬಿಟ್ಟರು ನಮ್ಗೆ ಅರ್ಥ ಆಗೋಲ್ಲರಪ್ಪ ಮಂತ್ರಾಲ ಪ್ರಭುಗಳು ಆ ಮಾತನಾಡಿದ್ದಾರೆ ಟೀಕಾಕೃತ್ಪಾದರೆ ಎಷ್ಟೋ ಕಡೆಯಲ್ಲಿ ಮೌನ ತಾಳ್ತಾರೆ ಯಾಕೆ ಇಲ್ಲಿ ವ್ಯಾಖ್ಯಾನ ಮಾಡಲಿಲ್ಲ ಅಂತಂದರೆ ಅವರಿಗಿಂತ ಹಿರಿಯರು ಹೇಳಿದ್ದನ್ನು ನೋಡಿ ಅವರು ಸುಮ್ಮನಾದರು ಯಾರು ತ್ರಿವಿಕ್ರಮ ಪಂಡಿತಾಚಾರ್ಯರ ವ್ಯಾಖ್ಯಾನ ಇರೋದ್ರಿಂದ ಇಲ್ಲಿ ತಾವು ವ್ಯಾಖ್ಯಾನ ಮಾಡಲಿಲ್ಲ ಅಂದರೆ ಟೀಕಾಕೃತ್ಪಾದರೂ ಪಂಡಿತಾಚಾರ್ಯರಿಗೆ ಗೌರವ ಕೊಟ್ಟಿದ್ದಾರೆ ಯಾರು ಭಾವಿಸ್ತದೆ ಹೇಳೋಲ್ಲ ಅದಕ್ಕೆ ಕಾರಣ ಏನು ಅಂತ ನಮ್ಮ ಪರಂಪರೆಯಲ್ಲಿ ಹೇಳ್ತಾರು ತ್ರಿವಿಕ್ರಮ ಪಂಡಿತಾಚಾರ್ಯರಲ್ಲಿ ಭಾರತೀಯ ದೇವಿಯರ ಸನ್ನಿಧಾನ ಯಾರುರಿ ಇವತ್ತು ಸಮಗ್ರ ಯತೆಗಳ ಪರಂಪರೆ ವ್ಯಾಸರಾಜನಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ವಾಯುಸ್ತುತಿ ಪುನಶ್ಚರಣ ಕ್ರಮವನ್ನು ಹಾಕೊಟ್ಟರು ಅಂತಂದರೆ ಅದು ಮಂತ್ರ ತುಲ್ಯ ಅಂತ ಯತೆಗಳು ಜಪ ಮಾಡ್ತಾರೆ ತಲೆ ಮೇಲೆ ಬರ್ತಾರೆ ಮತ್ತು ವಿಜಯ ಮಣಿಮಂಜರಿ ವಾಯುಸ್ತುತಿ ಎಂದರೆ ಕಾರಣ ಒಳಗಡಿಯಲ್ಲಿ ಅಮನವರು ಭಾರತೀ ದೇವಿಯರು ನಿಂತು ಅದನ್ನೆಲ್ಲ ಮುಖ್ಯಪ್ರಾಣದೇವರು ಸ್ತೋತ್ರ ಮಾಡಿಸಿದ್ದಾರೆ ಆ ಸನ್ನಿಧಾನ ಪಾತ್ರರು ಆ ಇಪ್ಪನ ತಂದೆ ಮಕ್ಕಳು ಇರಲಿಲ್ಲ ಅಂದ್ರೆ ಇವತ್ತು ನಾವು ಮಾಧ್ಯರಾಗಿ ಉಳಿತಿದ್ವಾ ಅದಕ್ಕೆ ಹೆಚ್ಚು ತತ್ವಪ್ರದೀಪಿಕೆಗೆ ವ್ಯಾಖ್ಯಾನವನ್ನು ಮಾಡ್ತಾ ಅದಕ್ಕೂ ತತ್ವಪ್ರಕಾಶ ಕಾಕು ಚಂದ್ರಿಕಾಕು ಎಷ್ಟು ಹೊಂದಾಣಿಕೆ ಇದೆ ಎಲ್ಲವನ್ನು ತೋರಿಸಿಕೊಟ್ಟ ಅದ್ಭುತವಾದಂತಹ ಒಂದು ಕೋಟ ಭಾಷ್ಯ ಸೂತ್ರದೀಪಿಕಾ ಅನ್ನುವ ಕೃತಿಯನ್ನು ಕೊಡ್ತಾರೆ ಅವರ ಪುಕಾರವನ್ನು ಇಡೀ ಮಾಧ್ಯವ ಪ್ರಪಂಚ ಮರೆಯಲಿಕ್ಕೆ ಇಷ್ಟು ವಿಚಿತ್ರ ಇಷ್ಟು ವ್ಯಾಖ್ಯಾನ ಮಾಡಿದ್ದಾರೆ ಅವರಿಗೆ ಪೀಠ ಕೊಡುವುದೇನಿರಲಿಲ್ಲ ಅನೇಕ ಎದುಗಳು ಸನ್ಯಾಸಿಗಳಿದ್ದರು ಇವರೊಬ್ಬರು ಹಾಗೇ ಇದ್ದರು ದೂರದಲ್ಲೆಲ್ಲೋ ಆ ಗ್ರಾಮದಲ್ಲಿರ್ತಾ ವಾಸನಾಡ್ತಾ ಕಾವೇರಿ ತೀರದಲ್ಲಿರ್ತಿದ್ದವರು ಸ್ವಲ್ಪ ಬೆಟ್ಟು ಬೇರೆ ಬಿದ್ದಿತ್ತು ಇವರಿಗೆ ಆಯಾಸ ಆಗ ಹೋಗಿತ್ತು ಬೇರೆಯವರಿಗೆ ಹೀಗಾಗಿ ಅವರಿಗೆ ಏನು ಆಸೆ ಏನಿರಲಿಲ್ಲ ಯಶ್ಚಂದ್ರಿಕಾಚಾರ್ಯ ಅಂದರೆ ಮತ್ತೊಬ್ಬ ವ್ಯಾಸರಾಜರೇ ಅವರಿಗೆ ದಾನ ಹೊಂದಿರುವುದರ ಪಟ್ಟಿಗಳನ್ನು ನೋಡಬೇಕು ಇವತ್ತಿಗೂ ಕೂಡ ಶಾಸನಗಳಿಗೆ ಉಳ್ಕೊಂಡಿದ್ದಾರೆ ಅಂಥ ಬೇರೆ ಗೀನೆ ಇವುಗಳನ್ನೇ ಮರದಾಡ್ತಾ ಮತ್ತೊಬ್ಬ ವ್ಯಾಸರಾಜರೇ ಅವರೇ ಹೇಳಿದ್ದರು ದಶಮೋ ಮತ್ಸಮೋ ಯೋಗಿ ಚಂದ್ರಿಕಾಂಬ ನನ್ನ ಸಮಾನ ಬರ್ತಾರೆ ಚಂದ್ರಿಕೆ ಎರಡು ಅಧ್ಯಾಯವನ್ನು ಮತ್ತು ಪೂರೈಸುತ್ತಾನೆ ಅಂತ ಹಾಗೇ ಇದೆ ಅದ್ಭುತವಾದ ಅವರ ಸಾಮರ್ಥ್ಯ ಅಂಥದ್ದು ಮಹಾನುಭಾವರು ಆ ಕಾಲಕ್ಕೆ ಸಂಚಲನ ಮಾಡುತ್ತಾ ಇವರು ಜಾಗಕ್ಕೆ ಬರ್ತಾರೆ ಕಾವೇರಿ ತೀರ ಅಲ್ಲಿ ಬಂದಾಗ ನೋಡಿದ್ರೆ ವಿಚಿತ್ರ ಪ್ರಸಂಗ ಸಂಚಾರ ಮಾಡುತ್ತಾ ಬರೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ರಾತ್ರಿ ಸ್ವಲ್ಪ ರಾತ್ರಿ ಹೆಚ್ಚಾಗಿದೆ ಕಾಲ ಹನ್ನೊಂದು ಹನ್ನೆರಡು ಗಂಟೆ ಹೊತ್ತಕ್ಕೆ ಬಂದಿದೆ ಸಂಸ್ಥಾನದೊಳಗೆ ಇವ್ರಿಗೆ ಪಾಪ ಗೊತ್ತಿಲ್ಲ ಕಲ್ಲ ಮಂಟಪದಲ್ಲಿ ಒಂದು ಕಡೆಯಲ್ಲಿ ಹರಕುಲ ಆ ಕಷ್ಟ ಇದ್ದಿಲ್ಲ ಒಂದು ಹರಿದೋಗಿರೋ ಶಾಟಿಗೆ ಹೊದಿಕೊಂಡು ಗದಗದ ನಡಿಕೊಂಡು ಅಲ್ಲೇ ಬಲ್ಕೊಂಡಿದ್ದಾರೆ ಚಿಕ್ಕ ದೀಪ ಒಂದೆರಡು ಹಾಳುಗಳ ಹಾರಿಕೊಂಡು ಗುರುಗಳು ಬರ್ತಾರೆ ಅವರ ಪಾದಕರ್ಮವೂ ಬರ್ತಾಯಿತ್ತು ಏನಿದೆ ಒಂದು ಚೆಲು ನೋಡ್ತಾರೆ ಒಂದೊಂದು ಒಂದೊಂದು ಪತ್ರದಲ್ಲೂ ಒತ್ತು ವ್ಯಾಖ್ಯಾನ ಆಚಾರ್ಯರು ಪ್ರತಿ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಭಾಷೆ ಆಚಾರ ಉಲ್ಲೇಖ ಮಾಡಿದ ಪ್ರತಿ ಪ್ರಮಾಣಕ್ಕೆ ನಿಮಗೆ ಅರ್ಥ ಆಗಬೇಕೆಂದ್ರೆ ಪ್ರತಿಯೊಬ್ಬ ಮಾಧ್ಯಮವೂ ಕೂಡ ಯಾರೇ ಆಗಲಿ ಆ ಶಬ್ದ ತೆಗೆದು ನೋಡಬೇಕು ಆಚಾರ ಪ್ರಮಾಣ ಉಲ್ಲೇಖ ಮಾಡಬೇಕಾದ್ರೆ ಕೆಲವೊಮ್ಮೆ ವಾಕ್ಯಗಳು ಹಿಂದೆ ಮುಂದಾಗಿದೆ ಯಾಕೆ ಅನ್ನೋದಕ್ಕೆ ಕಾರಣ ಕೊಡ್ತಾರೆ ಇದು ಕಲ್ಪಾಂತರದಲ್ಲಿ ಇದ್ದಂತಹ ಪ್ರಮಾಣವನ್ನು ಇಲ್ಲಿ ಉಲ್ಲೇಖ ಮಾಡುತ್ತಾರೆ ಆಚಾರ್ಯರು ಆಚಾರ್ಯರ ಚತುರ್ಮುಖ ಪ್ರತಿಭೆ ಎನ್ನು ತೋರಿಸಿಕೊಡ್ತಾರೆ ಇದನ್ನು ನೋಡಿ ಆಶ್ಚರ್ಯ ಆಗುತ್ತೆ ಗುರುಗಳು ಪುಸ್ತಕ ಇಡೀ ತೊಗೊಂಡು ಹೊರಟೋಗ್ತಾರೆ ತಮ್ಮ ಜರ್ದಾರಿ ಶಾಲೆ ರಾಜರಿತಾ ಇದ್ದವರು ದರ್ಬಾರಿನಲ್ಲಿ ಮೆರಿತಾ ಇದ್ದವರು ಆ ಶಾಲನ್ನು ತೆಗೆದು ಅವಳು ಬಗ್ಗೆ ಹೊರಟೋಗ್ತಾರೆ ಬೆಳಗಿನ ಜಾವ ಯಥ ಪ್ರಕಾರ ಕೇಳಲಿಕ್ಕೆ ಅಂತ ಹೋಗ್ತಾರೆ ಮೈ ಮೇಲೆ ಶಾಲ ನೋಡಿದ್ರು ಗಾಬರಿ ಆಯಿತು ನೋಡಿದ್ರೆ ಇದು ನಮ್ಮ ಗುರುಗಳು ಬಂದಿತಾ ಇದ್ದಿತ್ತು ಆ ವಾಸನೆ ಹಿಂಸೆ ನೋಡಿದ್ರೆ ಗೊತ್ತಾಗ ಹೋಗುತ್ತೆ ಘಮ ಘಮ ಘಮ ಘಮಾಯಿಸ್ತಾ ಇದೆ ಖುಷಿಯೋ ಅಂತಂದರು ಪುಸ್ತಕ ಈಗ ಪುಸ್ತಕ ನೋಡ್ತಾರೆ ಎಲ್ಲಿದೆ ನೋಡೋಣ ಅಂತ ಪುಸ್ತಕ ಕಾಣುವಂತು ಎರಡೂ ಗಾಬರಿ ನಾಳೆ ಯಾರು ಮತ್ತೆ ಏನೋ ನಾನೆಲ್ಲೋ ಕದ್ದುಬಿಟ್ಟೆ ನಿಂತುಬಿಟ್ಟೆ ಅಂತ ಆರೋಗ್ಯನು ಇಷ್ಟ ಸಜ್ಜಿಕೆ ಎಷ್ಟ ಮೃದು ಹೃದಯ ಆವೃದ್ದು ಪೂರ್ವಾಶ್ರಮದಲ್ಲಿ ಅಲ್ಗೊಂದಿಗಳೇ ಅಂತಾರೆ ಇವರು ಅವರಲ್ಲೇ ಆಶ್ರಮ ತಗೊಂಡಿದ್ದವರು ವಿರಕ್ತರಾಗಿ ಎಲ್ಲ ಪ್ರಾಮಾಣಿಕತೆ ಅಷ್ಟಿದ್ದಾಗ ಆಗಿರುತ್ತೆ ಭಾವನೆ ಅಂದರೆ ಏನಾಗಿ ಬಿಡುತ್ತೋ ಅಂತ ಮೆಲ್ಲಿಗೆ ಆ ಕಡೆ ಈ ಕಡೆ ನೋಡ್ತಾರ ಸಂಸ್ಥಾನ ಬಂದಿದೆ ಮೆಲ್ಲಿ ಗುರುಗಳಿಗೆ ಏನೋ ಆಗೋ ಇದು ಅಚಾತುರ್ಯ ಕೇಳ್ಕೊಳ್ಳೋಣ ಅಂತ ಹತ್ತಿರ ಗುರುಗಳು ಹಿಂದಿಂದ ಬಂದಿರಂತೆ ಏನು ಹುಡುಕ್ತಾ ಇದ್ದಾರಪ್ಪ ಪುಸ್ತಕನೇನು ನೋಡಿ ಎಲ್ಲಿಂದ ಬಂದು ಇಲ್ಲಿ ಎಂತ ಕೈ ಹಿಡಿದು ಕರ್ಕೊಂಡು ಹೋಗಿ ತೋರಿಸದರಂತೆ ದೀಪ ಹಚ್ಚಿಟ್ಟಿದ್ದಾರೆ ದೊಡ್ಡ ದೊಡ್ಡ ಬಂಗಾರದ ಸಮಯಗಳು ಅವರ ಪಕ್ಕದಲ್ಲಿ ಪೀಠ ಹಾಕಿಬಿಟ್ಟಿರಬೇಕು ಬಂದ ತಕ್ಷಣ ಪೀಠ ಹಾಕಿಬೇಕು ಗೋಪಾಲಕಟ್ಟದೇವರಿಗೆ ಆ ಪೀಠ ಹಾಕಿ ಆ ಪೀಠದ ಕೆಳಗಡೆ ಹೇಳಿ ಪುಸ್ತಕ ತೊಗೊಂಡು ಹೋಗಿ ಇಟ್ಟಿದ್ದಾರೆ ಅಲ್ಲಿರಬೇಕಾದದ್ದು ಪುಸ್ತಕ ಅದು ಆಚಾರ್ಯರ ಸೇವಾ ಎಷ್ಟು ಮಾಡಿದ್ದೆ ಎಂತಹ ಕೃತಿ ಅದು ಇವತ್ತು ಗೋಪಾಲಕಟ್ಟದೇವರ ಪೂಜೆ ನೀವು ಮಾಡಬೇಕು ಅಂತ ಅವರಿಗೆ ಅವತ್ತನೇ ದಿವಸ ಪೀಠ ಪ್ರದಾನ ಮಾಡಿದವು ಅಂತ ಈಗ ಅವರನ್ನ ಕೊಂಡಾಡ್ತಾರೆ ಅಂಥ ಮಹಾಬಾಬು ನೂರಾ ಐದು ವರ್ಷ ಬದುಕಿದವರು ಶೇಷಚಂದ್ರಕಾಚಾರ್ಯರು ಅವರಿಗೆ ನೆಪ್ಪೆ ಬಿದ್ದು ಹೋಗಿತ್ತಂಥವರಿಗೆ ಅವರು ತೆಲುಗುಕೂಟ್ಲಲ್ಲಿ ಬಂದು ಆ ಸನ್ನಿಧಾನದಲ್ಲಿ ಅವರು ತಮ್ಮ ವೃಂದಾವನ ಪ್ರವೇಶ ಮಾಡಿದ್ದಾರೆ ವಿಚಿತ್ರಕ್ರಮ ಅವರದ್ದೇ ದೊಡ್ಡ ಚರಿತ್ರೆ ಅವರ ಶಿಷ್ಯರು ಗಾಲ ಮನುಷ್ಯಗಳ ಅವತಾರ ಕುಂಭಕೋಣದಲ್ಲಿ ಅದನ್ನು ವಿಚಾರ ಮಾಡಿ ಅವರು ಗಾಲಬರು ಅಂತ ಹೇಳಿದ ತಕ್ಷಣ ಆಶ್ರಮಕ್ಕೂ ಹೋಗಿ ಅಲ್ಲಿ ಅಲ್ಲಿ ಕೂತು ಬಹಳ ಆಶ್ಚರ್ಯ ಅಂದರೆ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತೆಲ್ಲ ಒದ್ದಾಡ್ತಾ ಇರ್ತಾರೆ ಅದನ್ನು ಹೆಚ್ಚು ಕೇಳೋದು ನಮ್ಮನೇನು ಒಂದು ಹುಡುಗ ಇದೆ ಅದಕ್ಕೆ ಹುಡುಗಿ ಸಿಗ್ತಾ ಇಲ್ಲ ಆಚಾರೆ ಅಂತ ಕೇಳ್ಕೊಂಡು ಬರ್ತಾರೆ ಹೌದಾ ಬಹಳ ಕಷ್ಟ ಇದೆ ಹೆಣ್ಣು ಸಂತಾನ ಬಹಳ ಕಮ್ಮಿ ಇದೆ ಯೋಗ್ಯ ಹುಡುಗಿ ಸಿಗೋಲ್ಲ ಅವರು ದಪ್ಪು ಏನೇನೋ ಆತಂಕ ಮನೆಯಲ್ಲಿ ಒಳ್ಳೆಯ ವಂಶ ಬೆಳೀಬೇಕು ಏನು ಮಾಡಬೇಕು ಅದಕ್ಕೆ ಏನು ಮಾಡೋದು ಬೇಡ ಅಲ್ಲಿ ಕೂತಿದ್ದಾರೆ ಮಹಾನ್ಭಾವ ಅದೇ ಕುಂಭಕೋಣದಲ್ಲಿ ಗಾಲ ಹಿಂದೆ ಅಲ್ಲಿ ವಾಸ ಮಾಡ್ತಾ ಆಶ್ರಮದಲ್ಲಿ ಅವರಿಗೆ ಅನೇಕ ಹೆಣ್ಣು ಮಕ್ಕಳಂತೆ ವರಾಹದೇವರಿಗೆ ಪ್ರತಿನಿತ್ಯ ಕೊಟ್ಟು ಮದುವೆ ಮಾಡಬೇಕು ಅಮಾವಾಸ್ಯ ಏಕಾದಶಿ ನೋಡ್ತಿರಲಿಲ್ಲ ಪ್ರತಿನಿತ್ಯ ಒಬ್ಬ ಕನ್ನೆಯನ್ನು ಕೊಡುವಾಗ ಒಂದು ಮದುವೆ ಮಾಡೋದು ಪ್ರತಿ ದಿವಸ ಹೀಗೆ ಮದುವೆ ಮಾಡಿ ಆ ಪುಣ್ಯ ವಿಶೇಷ ಗಳಿಸಿದ್ದವರು ಮಹಾನುಭಾವರು ಅದು ತಿಳಿದು ಅದೇ ಆಶ್ರಮದಲ್ಲೇ ಅಲ್ಲೇ ಹೋಗಿ ಇವತ್ತುಗೂ ಸನ್ನಿಧಾನ ಇಟ್ಟು ಅಲ್ಲಿ ನೀವು ಅವ್ರ ದರ್ಶನ ಮಾಡ್ಕೊಂಡು ಬನ್ನಿ ಏನೇನು ಮಾಡೋದು ಬೇರೆ ದರ್ಶನ ಮಾಡಿಕೊಂಡು ಬಂದ್ರಿ ನೀವು ಆಗುತ್ತೆ ಮನೆಯಲ್ಲಿ ವಿವಾಹ ಮಹೋತ್ಸವ ನಡೆಯುತ್ತೆ ಪರಮಾನುಗ್ರಹ ಮಾಡ್ತಾ ಇದ್ದಾರೆ ಆ ದೊಡ್ಡ ಜಾಗ ಬೇರೆ ಯಾರೋ ತಗೊಂಡು ಗಲಾಟೆ ಮಾಡಿ ಏನೇನೋ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಅದು ಬಿಗ್ ಸ್ಟ್ರೀಟ್ ಅಂತ ಮಾರ್ಕೆಟ್ ಏರಿಯಾ ಅದು ಒಬ್ಬರೇ ಪಾತ್ರಗಳು ಬೆಳ್ಳಿ ಬಂಗಾರ ಸಿಗುವ ಜಾಗ ಅದು ಮಧ್ಯದಲ್ಲೂ ಮಠ ಸೇರ್ಕೊಂಡಿದೆ ನಮ್ಮದು ಅಲ್ಲಿ ಅಂತ ಆ ಜಾಗವನ್ನ ತಗೊಂಡು ಏನೇನೋ ಶಾಂಗಪಾಣಿ ದೇವಸ್ಥಾನ ಎಲ್ಲ ಐದು ದೊಡ್ಡ ದೇವಸ್ಥಾನದ ಮಧ್ಯದಲ್ಲಿರುವ ಜಾಗ ಅದು ಬಳಕೆ ಮಾಡಲಿಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಾಲ್ಕು ಜನ ಮೂರು ಜನ ಸತ್ತು ಹೋಗಿದ್ದಾರೆ ಕಡೆಯವರೊಬ್ಬ ಉಳ್ಕೊಂಡು ಈಗ ಮಠಕ್ಕೆ ಕೊಟ್ಬಿಡ್ಬೇಕು ಅಂತ ಕಾಯ್ತಾ ಇದ್ದಾರೆ ದಕ್ಕಿಸಿಕೊಳ್ಳಿಕ್ಕಾಗಿಲ್ಲ ಒಂದು ಕಂಬ ನೆಡ್ಲಿಕ್ಕಾಗಿಲ್ಲ ಅವನಿಗೆ ದೊಡ್ಡವರು ಸನ್ನಿಧಾನ ಎಷ್ಟು ಅಂತ ಅಲ್ಲಿ ಕಾಣಬಹುದು ಉಡುಪಿ ಮುದ್ದು ಕೃಷ್ಣನವರು ಬಿರು ಉಡುಪಿ ಕೃಷ್ಣನೇವಲ್ಲ ಸ್ವಲ್ಪ ವ್ಯತ್ಯಾಸ ಇಲ್ಲಿ ಎಡಗೈಯಲ್ಲಿ ಕಡೆಗೋಗಲಿದೆ ಬಲಗೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಮುದ್ದಾಗಿ ಆ ದರ್ಶನ ಮಾಡ್ಲಿಕ್ಕಾಗಿ ಹೋಗಿ ಅದ್ಭುತವಾದ ಪ್ರದೇಶ ಅಂದರೆ ಪಂಚಮಹಾಕ್ಷೇತ್ರಗಳನ್ನು ಹೊಂದಿರುವ ಮಹಾಮೂರ್ತಿಗಳನ್ನು ಹೊಂದಿದ ದೊಡ್ಡ ಕ್ಷೇತ್ರ ವಿಜೇಂದ್ರ ಸ್ವಾಮಿಗಳವರ ದರ್ಶನ ಆಗುತ್ತೆ ಅದಾದ ಮೇಲೆ ಸ್ವಂತಿ ಇವರು ದರ್ಶನ ಮಾಡಿದರೆ ಅಲ್ಲೇ ವಿದ್ಯಾನಾಥ ತೀರಿಸಲು ವಿದ್ಯಾಪತಿ ತೀರಿಸಲು ದರ್ಶನ ಆಗುತ್ತೆ ಅಲ್ಲಿ ಹೋಗಿ ಬಂದರೆ ಮನೆಯಲ್ಲೂ ಅವಶ್ಯವಾಗಿ ಶಿಖರದಲ್ಲಿ ಯೋಗ್ಯವಾದ ಕನ್ಯೆ ಬಂದು ವಂಶೋದ್ಧಾರಕರು ಒಂದು ಬೆಳಿಬೇಕು ಅಂಥ ಕ್ರಮದಲ್ಲಿ ಬೆಳವಣಿಗೆ ಒಂದೇ ಅಲ್ಲ ಸಂಕಟ್ಟಗಳನ್ನು ಬೆಳೀತಾ ಇರುವ ಅಹರು ಅದರ ಜೊತೆಯಲ್ಲಿ ಇದು ಒಂದು ಅಷ್ಟೇ ಅಲ್ಲ ನಮ್ಮ ಮನೆ ಮೇಲೆ ಭಾಷೆ ದೀಪಾಚಾರ ಭಾಳ ಅನುಗ್ರಹ ನಾನು ಗೊತ್ತಿಲ್ಲ ನನಗೆ ಸಾಧಾರಣ ಎರಡು ಸಾವಿರದ ಎರಡನೇ ಇಸ್ವಿ ಇರಬೇಕು ಆ ತಿಂದ ಭಾಷ್ಯ ಗ್ರಂಥ ನನಗೆ ಸ್ವಲ್ಪ ಪ್ರತಿಮೆಗಳ ಆಸೆ ಬಹಳ ಇತ್ತು ಮನೆಯಲ್ಲಿ ಚಿಕ್ಕ ಚಿಕ್ಕದ ಮನೆಯಂತಲೂ ನಾನು ಮಾಡ್ಕೊಂಡು ಬಂದಿರೋದು ದೊಡ್ಡ ದೊಡ್ಡದು ಯಾವುದೂ ಇರಲಿಲ್ಲ ದೊಡ್ಡ ಪ್ರತೀಕ ಪೂಜೆ ಮಾಡಬೇಕು ಅಂತ ಅದು ಆಚಾರದ ಮನೆಯಲ್ಲಿದ್ದ ದೇವರ ಪ್ರತೀಕ ಪೂಜೆ ಮಾಡ್ತಾ ಇತ್ತು ಅದೊಂದು ಆಸೆ ಸ್ವಲ್ಪ ಏನೇನೋ ಬಯಕೆ ಇತ್ತು ಈಗ ಕಪಿಲ ದೇವರು ಅಂತಂದರೆ ಒಂದು ಕೈ ಕೆಳಚ್ಚಾಚಿ ಒಂದು ಜ್ಞಾನದ್ರೆ ಅಷ್ಟೇ ಇರೋ ವಿಗ್ರಹ ದ್ವಿಭುಜ ಇನ್ನೊಂದು ಎರಡು ಭುಜ ಹೆಚ್ಚಾಗಿ ಪಕ್ಕಕ್ಕೆ ಲಕ್ಷ್ಮೀದೇವಿಯರನ್ನು ಕೂಡಿಸ್ಕೊಂಡು ಶಂಖಚಕ್ರ ಹೇಳಿದ್ರೆ ಚೆನ್ನಾಗಿರೋದಲ್ಲ ಒಂದು ಕಲ್ಪನೆ ಇದೊಂದು ನನಗೆ ಸುಮ್ಮನೆ ಅದೊಂದು ಆಸೆ ಅಷ್ಟೇ ದೇವರು ಹೇಗೆ ನಡೆಸ್ತಾನೆ ಅನ್ನೋದಕ್ಕೆ ಅಂದರೆ ಲಕ್ಷ್ಮೀನಾರಾಯಣ ದೇವರ ವಿಗ್ರಹ ನಮ್ಮ ವಿದ್ಯಾಪೂರ್ಣತೀರ್ಥ ಶ್ರೀಪಾದಗಳವರ ಶಿಷ್ಯರು ಅಶ್ವತ್ಥಾಚಾರ್ಯರು ಅಂತ ಅವರು ಐದು ಪ್ರತೀಕಗಳನ್ನು ಪೂಜೆ ಮಾಡಿದರು ಸೊಳ ಸಲ್ಖ್ಯಾಗಿ ನೋಡಿದರೆ ನಾನು ಏನು ಕಲ್ಪನೆ ಇಟ್ಕೊಂಡಿದ್ದೆ ನಂತರದ್ದೇ ವಿಗ್ರಹ ಅವ್ರ ಮನೆಯಲ್ಲಿದೆ ಇದೇ ಧನುರ್ಮಾಸ ನಿನ್ನೆ ದಿವಸ ಪಾಠ್ಯ ಇತ್ತು ಅಂತ ಆಚಾರ ಮನೆಯಲ್ಲಿ ಆಚಾರ್ಯ ನನ್ನ ಮನೆಗೆ ಹೋಗ್ತೇನೆ ಏನೋ ಕಾರಣ ಹೇಳಿ ಬಂದಿದ್ದೆ ನಮ್ಮ ನಾರಾಯಣ ಆಚಾರ್ಯ ಕರ್ಕೊಂಡು ಹೋಗಿತ್ತು ನಮ್ಮ ಸಂದರ್ಭ ನಾರಾಯಣ ಆಚಾರ್ಯ ನೋಡು ಅವ್ರಲ್ಲಿ ಅತ್ಯಂತ ಪ್ರತೀಕೆ ಇದೆ ನೋಡೋ ಒಂದಷ್ಟು ಒಂದು ದಿವಸ ಪೂಜೆ ಮಾಡಿ ಬರೋಣ ಬಾ ಅಂತ ಆಚಾರಂಟದ ವಿಗ್ರಹ ಬಾ ಪೂಜೆ ಮಾಡಿ ಬರೋಣ ಭಾ ಅಂತ ಕರ್ಕೊಂಡು ಹೋಗಿತ್ತು ಧನುರ್ಮಾಸ ನನಗೆ ಪಾಠ್ಯ ಭಾಷಿ ಆಚಾರ ಆರಾಧನೆ ಅಂತೂ ಕೂಡ ಗೊತ್ತಿಲ್ಲ ಬೆಳಗಿನ ಜಾವ ಎದ್ದು ಎರಡು ಎರಡು ಮೂರು ಮೂರು ಕಿಲೋಮೀಟರ್ ಭಾಗಿ ಹೋಗಿ ಸ್ನಾನ ಮಾಡಿ ನೀರು ತಂದು ಅವಸ್ತ್ರ ಎಲ್ಲ ಬಿಚ್ಚೆ ಮತ್ತೆ ಹೋಗುತ್ತೋರಿಸಿಕೊಂಡು ಸ್ನಾನ ಮಾಡಿ ಬಹಳ ಎಲ್ಲ ಕಷ್ಟ ಆಯಿತು ಅದರ ಒಳಗಿನ ಒಂದು ಉತ್ಸಾಹ ಎಲ್ಲ ಇಷ್ಟ ಆಗಿ ಆಮೇಲೆ ನೋಡಿ ಪಾಯಿ ಪ್ರತೀಕ ಬಹಳ ಉದ್ದಾಗಿದೆ ನಿಮ್ಮಲ್ಲಿ ಪೂಜೆ ಇಲ್ಲದೆ ಕೂತಿದೆ ಈ ಹುಡುಗರು ಕೊಟ್ಟರೆ ಪೂಜೆ ಮಾಡ್ಕೊಂಡು ಹೋಗುತ್ತೆ ಬಹಳ ಶ್ರದ್ಧಾ ಆಗುತ್ತೆ ನಾನು ಕೇಳಿದರು ನಾರಾಯಣಾಚಾರ ಇಲ್ಲ ನಾವು ಅದರ ಹೆಸರಲ್ಲೆಲ್ಲ ಶೇಷಾಚಾರ ಅವರು ಅವರ ಹೆಸರಲ್ಲಿ ನಾವೆಲ್ಲ ಕಮಿಟಿ ಮಾಡಿದ್ದೇವೆ ಎಲ್ಲ ವಿದೇಶದಲ್ಲಿದ್ದಾರೆ ಅವರೆಲ್ಲ ಅದು ವಿದೇಶ ಕೊಟ್ಟರು ಯಾರು ಏನು ಪೂಜಾ ಮಾಡ್ತಾರೆ ಅದನ್ನೆಲ್ಲ ನೀವು ಅದನ್ನೆಲ್ಲ ಹಾಗೆ ಹೀಗೆ ಏನೇನು ಎಲ್ಲ ಹೇಳಿದ್ರು ಕೊಡಲಿಕ್ಕಿಷ್ಟ ಇಲ್ಲ ಏನೇನೋ ಅದು ಕಮಿಟಿಂಗ್ ಬಿಡಿ ಅವರು ಕೇಳಬೇಕು ಹಾಗೆ ಹೀಗೆ ಅನ್ಬಿಟ್ಟು ನಾನು ಒಂದೆರಡು ಅಕ್ಷರ ಹೇಳಿರಿ ಆಚಾರ್ಯಂದರು ನಾರಾಯಣ ಆಚಾರ್ಯ ಹೇಳಿದರು ಆಮೀನೂ ಒಂದೆರಡು ಅಕ್ಷರ ಹೇಳಪ್ಪಾ ನಾ ಇಲ್ಲ ಭಾಷದೀಪಿಕಾಚಾರ್ಯ ಬಗ್ಗೆ ಹೇಳಿದ್ರು ನಂಗೆ ಗೊತ್ತಿಲ್ಲ ಅವರ ಆರಾಧನೆ ಅಂತ ಪೂರ್ವಾರಾಧನೆ ಪಾಡ್ಯ ಪೂರ್ವಾರಾಧನೆ ಇವತ್ತು ಅವ್ರ ಮಧ್ಯ ಆರಾಧನೆ ಅವ್ರ ಬಗ್ಗೆ ಇದೇ ಈ ವಿಚಾರವನ್ನು ಹೇಳಿ ಯಾಕೆ ಭಾಷೆಯ ಅಧ್ಯಯನ ಇತ್ತು ಅದ್ರ ಚರಿತ್ರೆ ಕೇಳಿದ್ದೆ ಮೈ ರೋಮಾಂಚಾಗಿತ್ತು ಯಾವುದೋ ಒಂದು ವಿಚಿತ್ರ ಪ್ರಸಂಗದಲ್ಲಿ ಅದನ್ನು ನಾವು ಆಚಾರ್ಯ ಹೇಳುತ್ತೀ ಅದನ್ನೆಲ್ಲ ಕೇಳಿದವನು ಹೇಳ್ತಾರೇ ಆ ಮನೆ ಯಜಮಾನರು ಅವರು ಸೀದ ಬಂದರು ನಮ್ಮ ತಾಯಿಗೆಲ್ಲ ಪರಿಚಯ ಅವ್ರು ಬಂದು ಅವ್ರು ತಕ್ಕನೆ ಕೇಳ್ತಾರೆ ಆಚಾರ್ಯ ಸಂಪುಟ ತಂದಿಲ್ವಲ್ಲ ನಾವು ಸಂಪುಟ ಯಾಕೆ ಅಂತೆ ನೀವೇನೋ ಕೇಳಿದ್ರಲ್ಲ ದೇವರು ಅದನ್ನು ಕೊಡಲಿಕ್ಕೆ ನಾವು ಸಂಪುಟ ತಂದಿಲ್ವಲ್ಲ ಏನು ಸಂಪುಟ ತಗೊಂಡಿದ್ದು ಮಾಡ್ತೀರಿ ಕೊಟ್ಟಿದ್ದೀರಿ ತತ್ಕಾಲಕ್ಕೆ ಕೃಷ್ಣಾರ್ಪಣೆ ಅಂತ ಕೊಟ್ಟುಬಿಟ್ರು ಇವತ್ತು ಮನೆಯಲ್ಲಿ ಬಂದು ನಮ್ಮ ಸ್ವಾಮಿ ಲಕ್ಷ್ಮೀನಾರಾಯಣ ದೇವರು ಇವತ್ತು ಎಲ್ಲ ಇದರಲ್ಲಿ ಕಾಲದಲ್ಲೆಲ್ಲ ಹಾಕಿದ್ದಾನೆ ಸ್ವಲ್ಪ ನೋಡಬೇಕು ಏನು ಮುಂತಾಗಿದೆ ಅಂತ ಲಕ್ಷ್ಮೀನಾರಾಯಣ ದೇವರು ಏನು ಮುಕ್ತಾಗಿ ಇಬ್ಬರು ಒಬ್ರಿಗೊಬ್ಬರು ಆ ಬೆನ್ನು ಹಿಡ್ಕೊಂಡು ಕೂತಿರೋದನ್ನು ನೋಡಬೇಕು ಅದನ್ನು ಇಂಥ ಅದ್ಭುತ ಪ್ರತೀಕ ವಿದ್ಯಾಪೂರ್ವ ತೀರ್ಥ ಅಪರೋಕ್ಷ ಜ್ಞಾನಿಗಳು ಅವರು ಅಶ್ರದ್ಧಾಚಾರಿ ಒಬ್ಬರು ಪೂಜೆ ಮಾಡಿದ್ದನ್ನು ಆಕ್ರಮದಿಂದ ಪ್ರತೀಕ ಎಷ್ಟೋ ವರ್ಷಗಳಾದಮೇಲೆ ಆಮೇಲೆ ವಿಚಾರ ಮಾಡಿ ನೋಡಿದರೆ ವಾಸ್ತೀಪಿಕಾಚಾರ ನಾಮೋಚ್ಚಾರಣೆ ಮಾಡಿದ್ದಕ್ಕೆ ಇಷ್ಟು ಅನುಗ್ರಹ ಮಾಡಿದ್ರು ಮಹಾನುಭಾವರು ಅಂಥ ದೊಡ್ಡ ಜ್ಞಾನಿಗಳು ಭಾಷೆಚಾರ ಸಾಮಾನ್ಯ ಅಲ್ಲ ಅವರ ಕೃತಿಗಳನ್ನು ನೋಡಿದವರಿಗಂತೂ ಬಂತು ಎಷ್ಟು ಗಂಟು ಉಪಕಾರ ಮಾಡಿದ್ದಾರೆ ನಿಜವಾದ ಸಜ್ಜನನಾದರು ಅವರು ಉಪಕಾರ ಜನ್ಮದಲ್ಲಿ ಮನೆಯವರು ಜನ್ಮ ಜನ್ಮಾಂತರಕ್ಕೆ ಬೆಳಕೊಂಡು ಹೋಗುವಷ್ಟು ಆಚಾರ್ಯರ ಭಾಷ್ಯವನ್ನು ಸುಮ್ಮನೆ ಬರೆದಿಟ್ಟರೆ ಅವರಿಗೆ ಗಂಗಾ ನದಿ ಆ ಅಲೆ ಬಂದು ಹೊಡೆಯುವ ದೊಡ್ಡ ದೇವಸ್ಥಾನವನ್ನು ದಾನ ಮಾಡಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ಅಂತಂತಾರೆ ಒಂದೊಂದು ಅಕ್ಷರಕ್ಕೆ ಇಡೀ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ ಅವರು ಸಾಮಾನ್ಯರಾಗಲಿಕ್ಕೆ ಸಾಧ್ಯನಾ ದೊಡ್ಡ ಜ್ಞಾನಿಗಳು ಲಾಲ್ ಪುರುಷಗಳು ಅಂತ ಅವನಂತಾರೆ ಅವನ ಆರಾಧನಾ ವಿಶೇಷ ಮೇನ್ಮೇನ್ ಮೇನ್ಮೇಲೆ ಹೋಗ್ತಾ ಇದ್ದರೆ ನಮಗೆ ಯಾಸರಾಜರ ಗುರುಗಳ ಶ್ರೀಪಾದರಾಜರ ಸಮಕಾಲೀನು ಶ್ರೀಪಾದರಾಜರಿಗೆ ವಿದ್ಯೆಯನ್ನು ಹೇಳಿಕೊಟ್ಟವರು ವಿಭುದೇಂದ್ರ ತೆರತರು ಆ ವಿಭದೇಂದ್ರ ತೆರತನಿಂದಲೇ ಪೀಠವನ್ನು ತಗೊಂಡವರು ಜಿತಾ ಅವನು ಸಪ್ವರಾತ್ರ ಕೃಷ್ಣವೇಣ್ಯಾ ಪುನರುತ್ಥಿತ ಅವನೇ ಜಿತಾನಿತ್ರ ಗುರು ತಂದೇ ವಿಭದೇಂದ್ರಕರುದ್ಭವ ವಿಭದೇಂದ್ರ ಸ್ವಾಮಿಗಳವರು ಅಂದರೆ ಏನು ಅತ್ಯದ್ಭುತವಾದ ವ್ಯಕ್ತಿತ್ವ ಅವರು ರಾಜೇಂದ್ರತೀರ್ಥರ ಶಿಷ್ಯರು ವಿದ್ಯಾಶಿಷ್ಯರು ಅಂಥ ಮಹಾನುಭಾವರು ಆ ಕಾಲದಲ್ಲಿ ಷೋಡಶ ಬಾಬು ನರಸಿಂಹದೇವರನ್ನು ಪ್ರತ್ಯಕ್ಷೀಕರಿಸಿಕೊಂಡವರು ಅಹೋಬಲದಲ್ಲಿ ಪ್ರತಿನಿತ್ಯ ದುರ್ವಾದಿಗಳನ್ನು ಗೆದ್ದು ಒಂದು ಭಂಗಾರದ ಪದಕವನ್ನು ತಂದು ನರಸಮದೇವರಿಗೆ ಅರ್ಪಣೆ ಮಾಡಿದರೆ ಅವತ್ತು ಭಿಕ್ಕ ಇಲ್ಲದರೆ ಭಿಕ್ಷ ತಗೊಳ್ತಿರಲಿಲ್ಲ ಅಂಥಾಜ್ಞಾನಿಗಳು ಬೇಂದ್ರ ತೀರ್ಥವರು ಅವರು ಕ್ರಮೇಣ ಗ್ರಾಮಕ್ಕೆ ಬಂದಾಗ ಆ ಹೆಸರು ಹೆಸರು ಮಾಡ್ತಿದ್ದೆ ಅಲ್ಲಿದ್ದಾಗ ಏನು ಸೀನಪ್ಪ ಹೆಸರು ಇವರಿಗೆ ಬಂದು ನೋಡಿದ್ರೆ ಊಟಕ್ಕೆ ಜನವಾರ ತೊಗೊಂಡೋಗಿ ಊಟಕ್ಕೆ ನೆತ್ತಾಗಿಬಿಡ್ತಿದ್ದೆ ಒಂದು ಜನವಾರಿಯಲ್ಲೋ ಅಂತ ಕೇಳಿದ್ರೆ ಇಲ್ಲ ಊಟಕ್ಕೆ ಹಾಕಿದ್ದೇನೆ ಊಟ ಮಾಡ್ಬೇಕಾದ್ರೆ ಹಾಕೋಬೇಕಲ್ವಾ ಹಾಕೊಂಡ್ಬರ್ತೇನೆ ಎಂದು ಬರೋಲ್ಲ ಸಾಲಿಗ್ರಾಮ್ ನರಸಿಂಹದೇವರು ಸಾಲಿಗ್ರಾಮ್ ಕೊಟ್ಟರು ನೋಡಿ ಸ್ವಾಮಿಗಳು ಕೊಟ್ಟರೆ ಸ್ವಾಮಿಗಳು ಕೊಟ್ಟು ದಿಸ್ಕೋಬಾರದು ಅಂತಾರೆ ಅವರು ಸ್ವಾಮಿಗಳಾಗ್ತಾರಂತೆ ಭಾಳ ಎಚ್ಚರಿಕೆ ಹೇಳ್ಬೇಕು ಅಂತಾರೆ ಸ್ವಾಮಿಗಳನ್ನ ಸಾಲಿಗ್ರಾಮ್ ಕೊಟ್ಟು ಇನ್ನು ಜವಾಬ್ದು ಅಂತಿದೆ ಇದ್ರ ಇದು ತಿನ್ನೋ ತನಕ ಅನ್ನ ತಿನ್ನೋ ತನಕ ನೀವು ಊಟ ಮಾಡಬಾರ್ದು ಹಂಗೆ ಹೊರಟ್ಬಿಟ್ರು ಹುಡುಗ ಪಾಪ ಅನ್ನ ತೆಗೆದು ಆ ಸಾಲಿಗ್ರಾಮದವರು ತುರ್ಕೋದು ತಿನ್ನು ತಿನ್ನು ತಿನ್ನು ಅನ್ನೋದು ನೀನು ತಿನ್ನಲಿಲ್ಲ ಅಂತ ತಲೆಗೆ ಚಿಂದು ಗುರುಗಳು ಹೇಳಿ ಹೋಗಿದ್ದಾರೆ ನಾಯಿ ಹಂಗ ತಿನ್ನಲಿ ಇತ್ಯಂದಿ ನಾನು ಉಪವಾಸ ಬಿದ್ದಿರಬೇಕು ಅದಕ್ಕೆ ಹಣೆ ತಟ್ಕೊಂಡ್ಬಿಡ್ತೀನಿ ಹಣೆ ತಜ್ಕೋಬೇಕು ಭಾಳ ಒಳಗೆ ಇಂಥ ತಪ್ಪೆಯಲ್ಲಿ ಅನ್ನದೊಳಗೆ ತುರ್ಕುದ್ರೆ ಎಲ್ಲೋ ಮಾಯ ಆಗ್ತಿತ್ತಂತೆ ಇವತ್ತಿಗೂ ಪಾನಕಿನಾರಸಿಂಗ್ ಮಾತಿದ್ದೆ ನೀವು ಎಟ್ಟಾಗಿದ್ರೆ ಅರ್ಧ ಹೋಗುತ್ತೆ ಎಲ್ಲೋ ಹೋಗೋದು ಗೊತ್ತಿಲ್ಲ ನಮ್ಮ ಒಳಗೆ ಹೋಗ್ತಿತ್ತಂತೆ ದರ್ಸಂಹದೇವರ ಸಾಲಿಗ್ರಾಮ ಈ ಕ್ರಮದಿಂದಾಗಿ ಅದನ್ನು ಸ್ವೀಕಾರ ಮಾಡಿಬಿಡ್ತಿರ್ತಾರೆ ನಮ್ಮ ಸ್ವಾಮಿ ಅಂದರೆ ಇಂಥ ಜ್ಞಾನಿಗಳು ಅದಕ್ಕೆ ಅಂಥ ವ್ಯಕ್ತರು ಅಂಥ ಜ್ಞಾನಿಗಳು ಅನುಗ್ರಹಕ್ಕೆ ಪಾತ್ರವನ್ನು ತಂದು ಪೀಠದಲ್ಲಿ ಕುಡಿಸ್ತಾರೆ ಅವರೇ ಜಿತಾಂತರ ತೀರ್ಥರು ಒಂದು ಪ್ರಸಿದ್ಧರಾದ್ರು ಹೆಸರೇ ವಿಚಿತ್ರವಾಗಿದೆ ನಾವು ಆತರ ಹಿಂದೆ ಮುಂದೆ ಯಾವ ಸಾವಿರಗಳಾಗ ಹೆಸರು ಕೇಳೋದು ಎಲ್ಲ ಅನಿತ್ರವನ್ನು ಜಿತ ಗೆದ್ದವರು ಉತ್ತ ಅವರು ಕೃಷ್ಣವೇಣಿಯಲ್ಲಿ ಆ ಪರ್ವತ ಆ ಮರದ ಗಡ್ಡೆ ಇವತ್ತಿಗೂ ಆ ಮರದ ಗಡ್ಡೆಗೆ ಪೂಜೆ ಮಾಡ್ತಾ ಇದಾರೆ ಸ್ವಾಮಿಗಳು ಬಾರಿ ಜೋರಾಗಿ ನಡೆಸ್ತಾ ಇದಾರೆ ಅಂತಾದ್ರು ಅಧಿಕ ಮುಖವಾಣ ಹಾಗೆ ಅದಕ್ಕೆ ಪೂಜೆ ಮಾಡ್ತಿಡ್ತಾರೆ ಪ್ರತಿ ವರ್ಷ ನಡೀತಿರ್ಲಿಲ್ಲ ಅಲ್ಲಿ ಅಲ್ಲಿ ಆರಾಧನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರ ಆರಾಧನೆ ಎಲ್ಲಿ ನಡೀತಿತ್ತು ಗೊತ್ತೇನೋ ಮಂತ್ರಾಲಯ ಪ್ರಭುಗಳನ್ನು ನಡೀತಿತ್ತು ಮಂತ್ರಾಲಯ ಪ್ರಭುಗಳ ವೃಂದಾವನದ ಮೇಲೆ ಎಷ್ಟು ಚೌಕಟ್ಟು ಅಂತ ಒಂದು ರೆಟಂಗಲ್ ಡಬ್ಬಿ ಒಂದಿದೆ ಬಂಗಾರದ ಡಬ್ಬಿ ಆ ಬಂಗಾರದ ವೃತ್ತಿ ಅಲ್ಲಿ ವೃತ್ತಿಗೆ ಹಾಕಿ ಅಲ್ಲೇ ಅವರ ಆರಾಧನೆ ನಡೀತಿತ್ತು ಜಲೆಯ ಜಾರಿ ಯತಿಯುಗಲ ಸಮಯ ತ ಅಂತಂದಿದ್ದಾರೆ ರಾಯಿ ಯಾರು ಯದಿಯುಗಲ ಅಂತಂದ್ರೆ ಒಂದು ಜಿತಾಂತ್ರವರು ಇನ್ನೊಂದು ಪಕ್ಕಕ್ಕೆ ವಾದೀಂದ್ರ ಸ್ವಾಮಿಗಳವರು ಜಿತಾಂತರನ್ನು ತಾವು ಹೊತ್ತುಕೊಂಡು ಆರಾಧನೆ ಮಾಡಿಸ್ತಾ ಇದ್ರು ಉತ್ತರಾಧಿಪ್ರಿಯೋಗಗಳು ಅಂದರೆ ಅವ್ರು ಲೆಕ್ಕಾಕರು ವಿಧೇಂದ್ರ ತೀರ್ಥರು ಅವರು ಶಿಷ್ಯರು ಜಿತಾಂತರು ಅವರ ಶಿಷ್ಯರೇನೇ ರಘುನಂದನ ತೀರ್ಥರು ಮಠಕ್ಕೆ ರಾಮದೇವರನ್ನು ತಂದವರು ಅವರು ಶಿಷ್ಯರು ಸುರೇಂದ್ರ ತೀರ್ಥರು ಅವರು ಶಿಷ್ಯರು ವಿಜೇಂದ್ರ ಸ್ವಾಮಿಗಳು ಆಮೇಲೆ ಸುಧೀಂದ್ರ ತೀರ್ಥರು ಆಮೇಲೆ ರಾಯರು ಇಷ್ಟು ಮೇಲೆ ಬರ್ತಾರೆ ಅವರು ಅವರು ಉತ್ತರಾರಾಧನೆ ಇತ್ತು ಕ್ರಮದಿಂದಾಗಿ ಮಹಾನುಭಾವ ಅವರೆಲ್ಲರೂ ನಾಮೋಚ್ಛಾರಣೆ ಮಾಡುವುದರಿಂದ ಅವರ ಚರಿತ್ರ ಸ್ಮರಣೆ ಮಾಡುವುದರಿಂದ ನನ್ನ ನರಸಿಂಹ ದೇವರ ಚರಿತ್ರೆ ಒಂದು ಹೆಚ್ಚಿಲ್ಲ ಅಂದ್ರೆ ಏನು ಭಗವಂತ ನನ್ನ ಮುಖ್ಯಪ್ರಾಣ ದೇವರನ್ನ ಗಟ್ಟಿಯಾಗಿ ಇವತ್ತಿಗೂ ರಕ್ಷಣೆ ಮಾಡುತ್ತಾನೆ ಹೇ ಅದೇ ಯಾವುದೋ ಕಾಲರಿ ಕಟ್ಟುಕತೆ ಹಂಗನ್ಕೊಳ್ಳುವ ಹಾಗೆ ಕೈ ಬಿಟ್ಟು ಬಿಡ್ತಾನೆ ಇಲ್ಲ ನಮ್ಮ ಹಿರಿಯರನ್ನೆಲ್ಲ ಕಾಪಾಡಿದ ಸ್ವಾಮಿ ನಮ್ಮನ್ನು ಕೈ ಬಿಡಬೇಡ ಸ್ವಾಮಿ ನಾವು ಚರಿತ್ರೆ ಕೇಳಿ ಕೇಳಿ ಮನಸ್ಸು ಶುದ್ಧ ಆಗಿ ದೇವರನ್ನು ನಾವು ಹಾಗೆ ಬಿಡ್ತಾ ನಮ್ಮನ್ನು ಅವಶ್ಯ ಎತ್ತಿಡ್ತಾನೆ ಎಂದಿಗೂ ಬೆಕ್ಕದ್ದಾದ್ರೂ ಅರಗಳಿಗೆ ಬಿಟ್ಟಾಗ ನಾನು ರಮಾನಾತ್ಮನ ವಲಿಸಲೇರಿಯದೆ ಪಾವರರು ಬಳದುವರು ಭವದೊಳಗೆ ಆ ದಾರ್ಟರಲ್ಲಿ ಇಂತೂ ದೊಡ್ಡವರ ಚರಿತ್ರೆ ಕೇಳೋದಷ್ಟೇ ಮನೋವಿಶುದ್ಧೈ ಚರಿತಾನುವಾದಃ ಅಥಿತಾಂತ್ರ ಗುರುಗಳ ಅಂತರಯಾಮಿಯಾದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಸೀತಾರ್ಥೆಯ ರಾಮಚಂದ್ರಮಕನಾಥ ಲಕ್ಷ್ಮಿಯನ್ನು ಸುಮ್ಮ ಮಾತು ಅನ್ನೋ ದೃಷ್ಟಿಯಲ್ಲಿ ವಾಗ್ವ್ಯಾಪಾರವನ್ನು ಅರ್ಥ ಮಾಡಿತ ಅರ್ಪಣೆ ಮಾಡಿತಾ ಉಳಿದಿದ್ದ ಚರಿತ್ರೆಯನ್ನು ಇನ್ನು ಮುಂದೆ ವಾದ್ಯ ಸಂಹಾರದ ಚರಿತ್ರೆಯ ಹಿನ್ನೆಲೆ ಏನು ಅಂತ ಆಚಾರ ಹೇಳ್ತಾರೆ ಆ ನಿರ್ಣಯ ನಾಳೆ ನೋಡೋಣ